by God. Um... ಿಷ್ಠಾರೌತ್ರಮಕಲ್ಮ ಪರಾಶಾತ್ಮಜೆ ಶುಕತಾತೋ ಪಾಠಾ ಪ್ರತಿಬೋಧಿ ಭಗವತ ನಾರಾಯಣಿನಯಂ ಗ್ರಿ ಪುರುನಾ ಮಧ್ಯ ಮಹಾರತೈತೃತವರ್ಷಿಣ ಭಗವತೀ ಅಷ್ಟಾಶ್ಞಿ ಅಂಬ ಅನುಸಂತ ಭವೀತೆ <laughs> ಭಾವದೇ ಮುಂದೆ ಒಂದಾನೂರು ಉಪನ್ಯಾಸಗಳಲ್ಲಿ ಉಪದೇಶಗಳ ವೈವಿಧ್ಯದ ಬಗ್ಗೆ ಹೇಳಿದ್ದೆ ಉಪದೇಶಗಳಲ್ಲಿ ಮೂರು ವಿಧ ಪ್ರಭು ಸಂಹಿತಾ ಉಪದೇಶಗಳು ಸುಹೃತ್ ಸಂಹಿತ ಉಪದೇಶಗಳು ಕಾಂತ ಸಂಹಿತಾ ಉಪದೇಶಗಳು ಪ್ರಭು ಸಂಹಿತಾ ಉಪದೇಶಗಳು ಅಂತ ಹೇಳಿದ್ರೆ ಈ ವೇದಗಳಲ್ಲಿ ಇರ್ತಕ್ಕಂತಹ ಹಾಗೂ ವೇದದಿಂದ ಅದನ್ನು ಸ್ಮೃತಿಯಲ್ಲಿಟ್ಕೊಂಡು ನಂತರ ನಮ್ಮ ದೈನಂದಿನ ಜೀವನಕ್ಕೆ ನಮ್ಮ ಸಾಮಾಜಿಕ ಸ್ತರಕ್ಕೆ ಅನುಕೂಲವಾಗತಕ್ಕಂಥ ಇರ್ತಕ್ಕಂತಹ ಉಪದೇಶಗಳು ಮಾಡು ಮಾಡಬೇಡ ಇದನ್ನು ಬಿಡು ಇದನ್ನು ಬಿಡಬೇಡ ಎಂಬ ರೀತಿಯಲ್ಲಿ ಆದೇಶದ ರೀತಿಯಲ್ಲಿ ಇರ್ತಕ್ಕಂತಹ ಒಬ್ಬ ಒಡೆಯನೋ ಸೇವಕನಿಗೆ ಯಾವ ರೀತಿಯಲ್ಲಿ ಆಜ್ಞೆಯನ್ನು ಮಾಡ್ತಾನೆಯೋ ಹಾಗೆ ಆಜ್ಞೆಯನ್ನು ನೀಡುವಂತಹ ಯಾವ ಉಪದೇಶ ಪ್ರಕಾರಗಳಿದೆಯೋ ಅದಕ್ಕೆ ಪ್ರಭು ಸಂಹಿತ ಉಪದೇಶಗಳು ಅಂತ ಹೇಳಿದರು ಈ ವೇದದಲ್ಲಿ ಅಗ್ನಿಹೋತ್ರವನ್ನು ಯಾವ ಜೀವ ಅಂದರೆ ಬದುಕಿರುವವರೆಗೂ ಆತ ಅಗ್ನಿಹೋತ್ರವನ್ನು ಮಾಡಬೇಕು ಅನ್ನೋದಿಲ್ಲ ಸತ್ಯವನ್ನ ಯಾವಾಗಲೂ ನುಡಿಬೇಕು ಸುಳ್ಳನ್ನು ನುಡಿಬಾರ್ದು ಇವಲ್ಲ ಬೇಕು ಬೇಡ ಮಾಡಬೇಕು ಮಾಡಬೇಡ ಅಂಥೇಳಿ ಅದರ ಕಾರಣವನ್ನು ನಿಮಗೆ ಕೊಡದೇ ಕೇವಲ ಆಜ್ಞೆಯ ಧಾಟಿಯಲ್ಲಿ ಮಾಡತಕ್ಕಂತಹ ಯಾವ ಯಾವ ಉಪದೇಶಗಳಿದೆಯೋ ಅದು ಪ್ರಭು ಸಂಹಿತ ಉಪದೇಶಗಳು ಅನೇಕರಿಗೆ ಈ ಉಪದೇಶಗಳು ಪಥ್ಯವಾಗದು ಕೆಲವರಿಗೆ ಮಾತ್ರ ಈ ರೀತಿಯ ಉಪದೇಶಗಳು ಅವರಿಗೆ ಪಥ್ಯವಾಗಿ ಯಾರಿಗೆ ಅಂತಹ ಉಪದೇಶಗಳಲ್ಲಿ ಆ ಉಪದೇಶದ ಮೂಲದಲ್ಲಿ ಸೋಲು ಅದರಲ್ಲಿ ಮಹತ್ತರವಾದಂತಹ ಶ್ರದ್ಧೆ ಇದೆಯೋ ಆ ಶ್ರದ್ಧಾಫಲದಿಂದ ಅವರು ಆ ಉಪದೇಶದಲ್ಲಿ ಅದನ್ನು ಅನುಸರಿಸುವವರಾಗಿ ಯಾರು ಸದ್ಗತಿಯನ್ನ ಹೊಂದುತ್ತಾರೆಯೋ ಅಂತವರಿಗೆ ಈ ಪ್ರಭು ಸಂಹಿತಾ ಉಪದೇಶಗಳು ಹೇಳಿ ಮಾಡ್ತೀವಿ ಇನ್ನು ಬರ್ತಕ್ಕಂಥದ್ದು ಸುಹೃತ್ ಸಂಹಿತಾ ಉಪದೇಶಗಳು ಅಂದರೆ ಈ ವೇದದ ನಂತರ ಬರ್ತಕ್ಕಂತಹ ಯಾವ ನಮಗೆ ಸಾಹಿತ್ಯಗಳಿದೆಯೋ ಪುರಾಣ ಇತಿಹಾಸ ಸಾಹಿತ್ಯಗಳು ಇದರಲ್ಲಿ ತಂತ್ರ ಇತ್ಯಾದಿ ಸಾಹಿತ್ಯಗಳಲ್ಲಿ ನಮಗೆ ಈ ಸುಹೃತ್ ಸಂಹಿತ ಉಪದೇಶಗಳು ಸಿಗ್ತದೆ ಎಲ್ಲಿ ಅನೇಕ ವಿಚಾರಗಳನ್ನು ಮಾಡುತ್ತಾ ಹೇಗೆ ಒಬ್ಬ ಸ್ನೇಹಿತನು ಇನ್ನೊಬ್ಬ ಸ್ನೇಹಿತನಿಗೆ ಅತ್ಯಂತ ಪ್ರಿಯನಾದಂತಹ ಇನ್ನೊಬ್ಬ ಸ್ನೇಹಿತನಿಗೆ ಅವನು ತಪ್ಪುದಾರಿಗೆ ಹೋಗದಂತೆ ಅವನನ್ನು ತಿದ್ದುವಂತಹ ಅಂತಹ ಉಪದೇಶಗಳನ್ನು ಅವನ ಮನಸ್ಸಿಗೆ ಒಪ್ಪುವಂತೆ ನೋಡಪ್ಪ ನಾನು ಇಷ್ಟಿಷ್ಟು ನಿನಗೆ ಹೇಳ್ತೇನೆ ಇದು ಧರ್ಮ ಇದು ಅಧರ್ಮ ಇದನ್ನು ಮಾಡಿದರೆ ನಿಮಗೆ ಸದ್ಗತಿ ಉಂಟಾಗ್ತದೆ ಇದನ್ನು ಮಾಡಿದ್ರೆ ನಿಮಗೆ ನರಕ ಉಂಟಾಗ್ತದೆ ಇದನ್ನು ಮಾಡಿದ್ರೆ ನೀನು ಆಧ್ಯಾತ್ಮಿಕವಾಗಿ ಮುಂದುವರಿಯುತ್ತ್ಯಾ ಇದನ್ನು ನೀನು ನಿನ್ನ ಜೀವನದಲ್ಲಿ ಅಂತರಿಸಿದ್ರೆ ನೀನು ಅಧೋಗತಿಗೆ ಹೋಗ್ತೀಯ ನಿನ್ನ ಒಂದು ವ್ಯಕ್ತಿತ್ವ ಅಂತಕ್ಕು ಮುಚ್ಚುತ್ತದೆ ವಿಕಸನವಾಗುವುದಿಲ್ಲ ಮುಚ್ಚಿಕೊಳ್ತದೆ ಹೀಗೆ ಆತ ತರ್ಕಬದ್ಧವಾಗಿಯೋ ಅಂದರೆ ಯುಕ್ತಿಯುತವಾಗಿಯೋ ದೃಷ್ಟಾಂತದ ಮೂಲಕವಾಗಿಯೂ ಅಥವಾ ಇನ್ನು ಮಹತ್ತರವಾದಂತಹ ಶಾಸನಗಳನ್ನು ಆಗಾದ ನೆಡಿಸಲೆಯೋ ಈ ಎಲ್ಲ ಒಂದು ಸಂಯೋಜನೆಯಿಂದ ಕಾಂಬಿನೇಷನ್ ಮಾಡಿಕೊಂಡು ಯಾವ ಉಪದೇಶವನ್ನು ಮಾಡಿ ಕೊನೆಗೆ ತನ್ನ ಸ್ನೇಹಿತರು ತನ್ನ ಉಪದೇಶದ ಒಂದು ನಿರ್ಣಯವನ್ನು ನಿಶ್ಚಯವನ್ನು ಅವನೇ ಆರಿಸಿಕೊಳ್ಳುವಂತೆ ಅವನಿಗೆ ಬಿಡುತ್ತಾನೆಯೋ ಚಾಯ್ಸ್ ಬಿಡುತ್ತಾನೆಯೋ ಅಂತಹ ಉಪದೇಶಗಳಿಗೆ ಸುಹೃತ್ ಸಂಹಿತಾ ಉಪದೇಶಗಳು ಅಂತ ಹೆಸರು ಈ ನಮ್ಮ ಭಗವದ್ಗೀತೆ ಅಂತಕ್ಕಂಥದ್ದು ಈ ಸುಹೃತ್ ಸಂಹಿತಾ ಉಪದೇಶಗಳ ಗುಂಡಿಗೆ ಸೇರ್ತಕ್ಕಂಥದ್ದು ಇನ್ನೊಂದಿದೆ ಕಾಂತ ಸಂಹಿತಾ ಉಪದೇಶ ಅಂತ ಹೇಳಿದ್ರೆ ಸಾಧ್ವಿಯಾದಂತಹ ಪತ್ನಿ ದುರ್ನರತೆಗೆ ಹೋಗುವಂತಹ ಪತಿಯನ್ನು ಹೇಗೆ ಪ್ರೀತಿಯಿಂದ ಮೊದಲು ಆತನ ಮನಸ್ಸನ್ನು ಗೆದ್ದುಕೊಂಡು ನಂತರ ಆತನ ದುರ್ನರತೆಗಳನ್ನು ವಿವಿಧ ರೀತಿಯಲ್ಲಿ ತಿದ್ದುವಳೋ ಅವನನ್ನು ಸನ್ಮಾರ್ಗಕ್ಕೆ ತರುವಳೋ ಹಾಗೆಯೇ ಈ ನಂತರ ಬರ್ತಕ್ಕಂತಹ ನಾಟಕಾದಿಗಳು ಚಂಪು ಕಾವ್ಯಗಳು ಮಹಾಕಾವ್ಯಗಳು ಇತ್ಯಾದಿಗಳು ಯಾವ್ದ್ಯಾವುದಿದೆಯೋ ಅದರಲ್ಲಿ ನಮ್ಗೆ ಗೊತ್ತಾಗುತ್ತೆ ಈಗ ರಘುವಂಶ ಇತ್ಯಾದಿ ಗ್ರಂಥಗಳ ಸದ್ಗ್ರಂಥಗಳ ಅಧ್ಯಯನ ಮಾಡಿದರೆ ನಮಗೆ ಅದರಲ್ಲಿ ಇರ್ತಕ್ಕಂಥದ್ದು ಕೇವಲ ಧರ್ಮಶಾಸ್ತ್ರದ ಒಂದು ಇದೆ ಅದು ಒಂದು ಸಾರವೇ ಆದರೆ ನಮಗೆ ಓದ್ತಾ ಓದ್ತಾ ಗೊತ್ತೇ ಆಗೋದ್ರಿಂದ ನಾವು ಇಡೀ ಧರ್ಮಶಾಸ್ತ್ರವನ್ನು ಓದಿ ಹಾಕಿದ್ದೇವೆ ಅದು ಹೇಗೆ ಅಂತ ಈಗಿನ ಕಾಲದಲ್ಲಿ ಇದ್ದ ಹಾಗೆ ನಮಗೆ ಕಹಿ ಮಾತ್ರೆ ತಿನ್ನಲಿಕ್ಕೆ ಕಹಿಯಾದ ಔಷಧ ತಿನ್ನಲಿಕ್ಕೆ ಆಗುವುದಿಲ್ಲ ಆದರೆ ಔಷಧ ಅದರ ಗುಣ ಕಹಿ ಏನು ಮಾಡಬೇಕು ಅದಕ್ಕೆ ಈಗ ಅದನ್ನು ಅದರ ಕಹಿಯ ಮುಚ್ಚುವಂತೆ ಅದರ ಮೇಲೆ ಸಿಹಿಯನ್ನು ಅದಕ್ಕೆ ತವರುತ್ತಾ ಹೇಗೆ ನಾವು ಈಗ ಟಾನಿಕ್ ಸಿರಪ್ಗಳು ಮಾಡ್ತೇವೆಯೋ ಎಷ್ಟು ಸ್ವಲ್ಪ ಅದಕ್ಕೆ ಆಲ್ಕೋಹಾಲು ಸ್ವಲ್ಪ ಅದಕ್ಕೆ ಈ ಸಿರಪ್ಗಳು ಹಾಕಿದಾಗ ಮಕ್ಕಳು ಅದನ್ನು ಔಷಧ ಅನ್ನೋ ರೀತಿಯಲ್ಲಿ ಕುಡಿಯೋದಿಲ್ಲ ಅದನ್ನೇ ಪಾನೀಯ ಎಂಬುವಂತಹ ರೀತಿಯಲ್ಲಿ ಕುಡಿಯುವಷ್ಟು ಅದು ಮನಕ್ಕೆ ಮುದವನ್ನು ಮೀರ್ತದೋ ಆ ಔಷಧಿಗಳು ಆ ರೀತಿಯಲ್ಲಿ ಈ ನಾಟಕಗಳು ಈ ಚಂಪು ಈ ಮಹಾಕಾವ್ಯಗಳು ವಿವಿಧ ವಿವಿಧ ರೀತಿಯಲ್ಲಿ ಆಲಂಕಾರಿಕವಾಗಿ ದೃಷ್ಟಾಂತಗಳನ್ನು ಕೊಡುತ್ತಾ ಎಷ್ಟೊಂದು ರೀತಿಯ ಬೇರೆ ಬೇರೆ ವರ್ಣನೆಗಳನ್ನು ಮೀರುತ್ತಾ ಇನ್ಡೈರೆಕ್ಟ್ ಆಗಿ ಡೈರೆಕ್ಟ್ ಅಲ್ಲ ಇನ್ಡೈರೆಕ್ಟ್ಗಾಗಿ ನಾವು ಆ ಉಪದೇಶಗಳನ್ನು ಎಲ್ಲಿ ಡೈರೆಕ್ಟಾಗಿ ತೆಗೆದುಕೊಂಡ್ರೆ ನಮ್ಮ ಮನಸ್ಸು ಮುದುಡಿ ಹೋಗ್ತದೆಯೋ ಯಾಕಂದರೆ ಉಪದೇಶ ಅಂದರೆ ಯಾರಿಗೂ ಆಗೋದಿಲ್ಲ ಯಾರಾದ್ರೂ ಒಬ್ರು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಮನಸ್ಸು ಮೊದಲು ಹೀಗೆ ಹೊರಟೋಗ್ಬಿಡುತ್ತೆಯೋ ಯಾರಿಗು ಬೇಕು ಅದೇ ಹರಿಕಥೆಯ ಮೂಲಕ ಅದೇ ಕಾವ್ಯದ ಮೂಲಕ ನಾಟಕಗಳ ಮೂಲಕ ಅನೇಕ ಪಾತ್ರಾಭಿನಯದ ಮೂಲಕ ಪಾತ್ರಗಳು ಬಂದು ಅಲ್ಲಿ ನಿಮ್ಮ ಮುಂದೆ ನಿಂತು ಬೇರೆ ಬೇರೆ ಆಟಗಳನ್ನು ಆಡುತ್ತಾ ಅವು ಸೂಚ್ಯವಾಗಿ ನಿಮಗೆ ಹೇಳಬೇಕಾದಂತಹ ನಿಮ್ಮ ಜೀವನದಲ್ಲಿ ಅನುಸರಿಸಬೇಕಾದಂತಹ ಏನೇನು ಧಾರ್ಮಿಕ ಮರ್ಮಗಳಿದೆಯೋ ಅದನ್ನು ನಿಮಗೆ ಅಲ್ಲಿ ಕೊಟ್ಟು ಹೊಟ್ಟೋಗ್ಬಿಡುತ್ತೆ ಜಾಸ್ತಿ ಹೋಗ್ತಿರೋದಿಲ್ಲ ನಿಮ್ಗೆ ಗೂರ್ ಮಾಡೋದಿಲ್ಲ ಆದರೆ ಆ ಸಮಯದಲ್ಲಿ ಆ ಪಾತ್ರದಿಂದ ನಿಮಗೆ ಯಾವ ಉಪದೇಶ ಬೇಕೋ ಅದನ್ನು ಆ ಕವಿ ಅಥವಾ ಆ ಉಪದೇಶಕ ನಿಮಗೆ ಕೊಟ್ಟು ಅಲ್ಲಿಗೆ ಹೊಟ್ಟೋಗ್ತಾನೆ ಅವನು ಮರೆಯಾಗ್ತಾನೆ ಇಂತಹ ರೀತಿಯಲ್ಲಿ ಇರ್ತಕ್ಕಂತಹ ಯಾವ ಯಾವ ಗ್ರಂಥಗಳಿದೆಯೋ ಆ ಗ್ರಂಥದಿಂದ ಸಿಗ್ತಕ್ಕಂತಹ ಉಪದೇಶಗಳ ಒಂದು ಸಮೂಹ ಇದೆಯೋ ಅಂತಹ ಉಪದೇಶಗಳಿಗೆ ನಾವು ಕಾಂತ ಸಂಹಿತ ಉಪದೇಶಗಳು ಅಂತ ಕರಿತೇವೆ ನಮ್ಮ ಪ್ರಸ್ತುತ ಇಲ್ಲಿರ್ತಕ್ಕಂತಹ ಯಾವ ಭಗವದ್ಗೀತೆಗೆ ಸಂಬಂಧಪಟ್ಟಂತಹ ಯಾವ ಒಂದು ಸಂವಾದ ಅಂತ ನಾವು ಹೇಳ್ತೇವ್ಯಾವ ಕಾನ್ವರ್ಸೇಷನ್ ಸಂವಾದ ಅದು ಸುಹೃತ್ ಸಂಹಿತಾ ಸಂವಾದ ಅಥವಾ ಸುಹೃತ್ ಸಂಹಿತಾ ಉಪದೇಶಗಳು ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಕೃಷ್ಣ ಭಗವಂತನಾದರೂ ಗುರುವಾದರೂ ಗುರುವಿನ ಸ್ಥಾನದಲ್ಲಿ ನಿಂತರೂ ಕೂಡ ಆತ ಈತನ ಸಖನಾಗಿಯೂ ಕೂಡ ಸ್ನೇಹಿತನಂತೆ ನೋಡಪ್ಪ ಇದು ಧರ್ಮ ಇದು ಅಧರ್ಮ ಇದು ನಿನ್ನನ್ನು ಸದ್ಗತಿಗೆ ವಹಿತದೆ ಇದು ನಿನ್ನನ್ನು ದುರ್ಗತಿಗೆ ವಹಿಸ್ತದೆ ನೋಡು ಕೊನೆಯಲ್ಲಿ ನಿನಗೆ ಅವನು ಹೇಳೋದು ಹಾಗೆ ಇಷ್ಟು ಹೇಳಿಬಿಟ್ಟಿದ್ದೇನೆ ಇನ್ನು ನಿನಗೆ ಇಷ್ಟ ಬಂದಂತೆ ಮಾಡು ಹಾಗೆ ಹೇಳಿಬಿಟ್ಟ ಚಾಯ್ಸ್ ಕೊಟ್ಟ ಫೋರ್ಸ್ ಮಾಡಲಿಲ್ಲ ಇಂತಹ ಈ ಸುಹೃತ್ಸಿತ ಉಪದೇಶಗಳಲ್ಲಿ ಆತ ತಿಳಿಸಬೇಕಾದ್ರೆ ಮೊಟ್ಟ ಮೊದಲನೇದಾಗಿ ನಮಗೆ ಆತ ಬಾಯಿ ತೆಗೆದಿದ್ದು ಸಾವಿನ ಬಗ್ಗೆ ಇದನ್ನು ನಾವು ಗಮನಿಸಿದ್ರೆ ಗೊತ್ತಾಗುತ್ತೆ ಸೂಕ್ಷ್ಮವಾಗಿ ಗಮನಿಸಿದ್ರೆ ಗೊತ್ತಾಗುತ್ತೆ ಅಶೋತ್ಯ ಶೋಕ ಮೊದಲನೇದು ಅದಕ್ಕೆ ಸಂಬಂಧಪಟ್ಟಂತಹ ಗತಾಸೂನ ಅಗತಾಸೂನ್ತ್ಯ ಗತಾ ಸೂನ್ ಪ್ರಾಣ ಹೋದವರ ಬಗ್ಗೆ ಅಗತಾಸೂನ್ ಪ್ರಾಣ ಹೋದೇ ಇರೋವರ ಬಗ್ಗೆ ಅಂದರೆ ಬದುಕಿರೋರ ಬಗ್ಗೆ ಅದು ಒಂದು ಅರ್ಥ ಆದರೆ ಇದರಲ್ಲಿರ್ತಕ್ಕಂಥ ಇನ್ನೊಂದು ಒಳಾರ್ಥ ಹಿಡನ್ ಮೀನಿಂಗ್ ಏನಪ್ಪಾ ಅಂತ ಹೇಳಿದ್ರೆ ಗತಾಸೂನ್ ಅಂದರೆ ಸಾಮಾನ್ಯ ಜೀವಿಗಳು ಪ್ರಾಣಭ್ ಪ್ರಾಣವನ್ನು ಧರಿಸಿರ್ತಕ್ಕಂತಹ ಪ್ರತಿಯೊಂದು ಜೀವಿಗಳಿಗೂ ಗತಾಸೂನು ಪ್ರಾಣ ಹೋಗ್ಬೋದು ಬರ್ಬೋದು ಹೊರಡೆ ಹೋಗುತ್ತೆ ಬರುತ್ತೆ ಆದ್ರಿಂದ ಅವು ಜೀವಿಗಳು ಪ್ರಾಣದೃತ್ ಅಗತಾಸೂನ್ ಯಾವುದಕ್ಕೆ ಪ್ರಾಣವೇ ಇಲ್ವೋ ಆತ್ಮ ಯಾವುದಕ್ಕೆ ಪ್ರಾಣವೇ ಇಲ್ವೋ ಆದರೆ ಪ್ರಾಣಕ್ಕೆ ಯಾವುದು ಪ್ರಾಣವೋ ಅಗತಾಸೂನ್ ಅಂದರೆ ನಿಷೇಧ ಗತಾಸೂನ್ ಅಲ್ಲದೆ ಇರ್ತಕ್ಕಂತಹ ಸಾಮಾನ್ಯ ಜೀವಿಗಳ ವರ್ಗಕ್ಕೆ ಸೇರದೆ ಇರ್ತಕ್ಕಂತಹ ಉಸಿರು ಒಳಗೆ ಹೊಳಗೆ ಬರದೇ ಇರ್ತಕ್ಕಂತಹ ಯಾವ ಒಂದು ಅಸ್ತಿತ್ವ ಇದೆಯೋ ಅಂದ್ರೆ ಆತ್ಮ ಅದರ ಬಗ್ಗೆ ಪಂಡಿತರು ಶೋಕಿಸರು ಅದನ್ನ ಹೇಳ್ತಾ ಅವನು ಒಂದೊಂದಾಗಿ ಗತಾಸೂನಿನ ಪರಿಚಯ ಯಾವುದು ಅಗತಾಸೂನಿನ ಪರಿಚಯ ಯಾವುದು ಸಾಮಾನ್ಯವಾದಂತಹ ಜೀವಿ ಅಂದರೆ ಏನು ಆತ್ಮ ಅಂದರೆ ಯಾವುದು ಇದು ಎಲ್ಲಿ ನಮಗೆ ನಮ್ಮ ಜೀವನದಲ್ಲಿ ಗೊಂದಲಮಯವಾಗಿದೆ ಈ ಗೊಂದಲವನ್ನು ಹೇಗೆ ನಾವು ಬಿಡಿಸಿಕೊಡಬೇಕು ಅನ್ನುವಂತಹ ಜ್ಞಾನವನ್ನು ನೀಡುವಂತಹ ಜತೆಯಲ್ಲಿ ಆತ ಮೊಟ್ಟ ಮೊದಲೆಯದಾಗಿ ಈ ಮೃತ್ಯುವಿನ ಬಗ್ಗೆ ಮೊದಲು ತೆಗೆದುಕೊಂಡ ಯಾಕೆ ಅಂತ ಹೇಳಿದ್ರೆ ಈ ಮೃತ್ಯು ನಮ್ಮ ಎಲ್ಲ ತತ್ವಶಾಸ್ತ್ರೀಯ ಒಂದು ಡಿಸ್ಕಷನ್ ಅಂತ ಏನಿದೆಯೋ ಅದೆಲ್ಲದಕ್ಕೂ ದ್ವಾರವೇ ಮೃತ್ಯ ಒಂದು ವೇಳೆ ಈ ಮೃತ್ಯು ಎಲ್ಲೇ ಹೋಗಿದ್ರೆ ನಮಗೆ ಈ ಪರಿಣಾಮ ಅಥವಾ ಚೇಂಜ್ ಅಂತಕ್ಕಂಥದ್ದು ಅಷ್ಟು ಗೋಚರವಾಗ್ತಿರಲಿಲ್ಲ ನಾವು ಬಾಲಕರಾಗಿದ್ವಿ ಹೌದು ಬಾಲಕರಾಗಿದ್ವಿ ಯುವಕನಾದೆ ಆಯಿತು ಯುವಕನಾದೆ ಆಮೇಲೆ ಮಧ್ಯ ವಯಸ್ಕನಾದ ಆಯಿತು ಮಧ್ಯ ವಯಸ್ಕನಾದೆ ಆಮೇಲೆ ಆಮೇಲೆ ವೃದ್ಧನಾದೆ ಸರಿ ಆಯಿತು ವೃದ್ಧನಾದ ಈ ರೀತಿ ಆದರೆ ಒಂದು ಶಾಕ್ ಬರುವಂಥದ್ದು ಯಾವುದು ನಮ್ಮನ್ನು ಪ್ರಶ್ನೆಗೆ ನಿಜವಾಗಿಯೂ ಹಚ್ಚತಕ್ಕಂಥದ್ದು ಯಾವುದು ಅಂದರೆ ಇದು ಬೇಕು ಈ ಮೃತ್ಯು ಇರುವುದರಿಂದ ಆ ಮನುಷ್ಯದಲ್ಲಿ ಇರ್ತಕ್ಕಂತಹ ತಮಸ್ಸು ಅದಕ್ಕೊಂದು ಏಟ್ ಬೀಳುತ್ತೆ ಅದು ಆಲೋಚಿಸುವಂತೆ ಉದ್ದೀಪನಗೊಳುತ್ತೆ ಹೇಳುತ್ತೆ ಅದು ಏನಿದು ಏನಿದು ಅಂತ ನನ್ನನ್ನು ಇಷ್ಟು ಕೈಗೊಂಬೆಯನ್ನಾಗಿ ಮಾಡ್ಕೊಂಡಿದೆಯಲ್ಲ ಇದು ಯಾವುದು ಏನು ಕೈಗೊಂಬೆಯಾಗಿ ಮಾಡ್ಕೊಂಡಿರೋದು ಅಂದರೆ ಯಾವುದೋ ಪ್ರಾಣವನ್ನು ಬಿಟ್ಟಿದ್ದಕ್ಕೆ ದುಃಖ ಇಲ್ಲ ಆಗ್ತಾ ಇದೆಯಲ್ಲ ಅದು ನಾನೇ ಪ್ರಾಣ ಬಿಟ್ಟರೆ ದುಃಖವೇ ಇಲ್ಲ ಅದು ಆದರೆ ಪ್ರಶ್ನೆ ಯಾವಾಗ ಬರುತ್ತೆ ಅಂದರೆ ಇನ್ನೊಬ್ಬರ ಮೃತ್ಯುವನ್ನು ಕಂಡಾಗ ಪ್ರಶ್ನೆ ಬರುತ್ತೆ ನಮಗೆ ಓಹೋ ಇದು ಮಾನವ ಧರ್ಮ ಉಳ್ಳ ಇರತಕ್ಕಂತಹ ಒಂದು ಶರೀರ ಅದೂ ಮಾನವ ಧರ್ ಧರ್ಮ ಉಳ್ಳಂತಹ ಒಂದು ಶರೀರ ಅದು ಈಗ ಪ್ರಾಣವಿಹೀನವಾಗಿದೆ ಅಂದರೆ ನಾಳೆ ಇದಕ್ಕೂ ಪ್ರಾಣವಿಹೀನತೆ ಬರುತ್ತೆ ನಮಗೂ ಅದೇ ಸ್ಥಿತಿ ಬರುತ್ತೆ ಅದಕ್ಕೆ ಮಾತ್ರ ಆದ್ದರಿಂದ ಎಲ್ಲ ಪ್ರಶ್ನೆಗಳು ಗೆ ಆಧ್ಯಾತ್ಮಿಕ ಪ್ರಶ್ನೆಗಳಿಗೆ ಮೂಲ ಪ್ರಶ್ನೆ ಇದೆ ಏನಿದು ಕೋ ಮೃತ್ಯು ಈ ಮೃತ್ಯು ಅಂದರೆ ಯಾವುದು ಏನು ಕತೆ ಅಂತ ಆದರೆ ಪಾಪ ಎಷ್ಟೋ ಜನಕ್ಕೆ ಈ ಮೃತ್ಯು ಸುತ್ತಮುತ್ತಲೂ ಇದ್ದೂ ಕೂಡ ಅವರ ಜೀವನದಲ್ಲಿ ಆ ಪ್ರಶ್ನೆಗಳು ಎರಡೂ ಇಲ್ಲ ಯಾಕಂದ್ರೆ ತಾಮಸಿಕ ವೃತ್ತಿ ಅಂತಕ್ಕಂಥದ್ದು ಮನಸ್ಸನ್ನು ಎಷ್ಟು ಗಟ್ಟಿಯಾಗಿ ಕೂತಿರುತ್ತೆ ಅಂದರೆ ಆ ಅವರಿಗೆ ಯಾವುದಪ್ಪೂ ಪ್ರಶ್ನೆಯೇ ಹೇಳೋದಿಲ್ಲ ಅದಕ್ಕೆ ತುಂಬ ಸ್ವಾರಸ್ಯಕರವಾಗಿ ಯಕ್ಷ ಪ್ರಶ್ನೆ ಹೇಳಿ ಯಕ್ಷ ತನ್ನ ಅಂಶಸ್ವರೂಪನಾದಂತಹ ಪುತ್ರನಾದಂತಹ ಯುಧಿಷ್ಠನಿಗೆ ಕೇಳ್ತಾನೆ ಕೆಲಾಶ್ಚರ್ಯ ಆಶ್ಚರ್ಯ ಯಾವುದಪ್ಪ ಈ ಜಗತ್ತಿನಲ್ಲಿ ಅಂದಾಗ ಅವನು ಹೇಳ್ತಾನೆ ಅಹಮ್ಯಹದಿ ಭೂತಾನಿ ಗಚ್ಚಂತೀಹ ಯಮಾಲಯಂ ಶೇಷ ಸ್ಥಾಮರಮಿಷ್ಯಂತೀ ಹಿಮಾಶ್ಚರ್ಯ ಮತಃಪರಂ ಅಹನಹನಿ ಪ್ರತಿ ದಿವಸವೂ ಪ್ರತ್ಯಹನಿ ಪ್ರತಿ ದಿನ ಪ್ರತಿ ದಿವಸವೂ ಕೂಡ ಕ್ಯೂ ಪ್ರತಿ ದಿವಸವೂ ನಮ್ಗಿಲ್ ಗೊತ್ತಾಗೋದಿಲ್ಲ ನಾವು ಮನೇಲಿ ಕುತ್ಕೊಂಡ್ರೆ ಗೊತ್ತಾಗಲ್ಲ ನಾನು ಅದಕ್ಕೆ ಕಾಶಿಗೆ ಸುಮಾರು ಒಂದು ವಾರ ಅಲ್ಲಿದ್ದಾಗ ಇರುವಂತಹ ಸಂದರ್ಭದಲ್ಲಿ ಮಣಿಕರ್ಣಿಕಾ ಘಾಟ್ ಅಲ್ಲಿ ಕೂತ್ಕೊಂಡ್ಬಿಡ್ತಿದೆ ಅಲ್ಲಿ ಕೂತ್ಕೊಂಡ್ಬಿಟ್ರೆ ಸಾಕು ನಿಮಗೆ ರೆಸ್ಟೇ ಇಲ್ಲ ನನಗೆ ರೆಸ್ಟ್ ಇದ್ರು ಅಲ್ಲಿ ರೆಸ್ಟ್ ಇಲ್ಲ ಎದುರುಗಡೆ ಒಂದಾದ ಮೇಲೊಂದು ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಮೃತದೇಹ ಬರ್ತಾ ಇರುತ್ತೆ ಅಗ್ನಿ ಇಡ್ತಾ ಇರ್ತಾ ಕುರಿಸುತ್ತಿಲ್ಲ ಅರ್ಧ ಮುಕ್ಕಾಲು ಅದು ಭಸ್ಮಾಗಲಿಕ್ಕಿಲ್ಲ ಆಗಲಿ ಅದನ್ನು ತಳ್ಳಿ ಆಯಿತು ಗಂಗೆಯಲ್ಲಿ ಯಾಕೆಂದ್ರೆ ಇನ್ನೊಂದು ಒಂದು ಕೂತಿರುತ್ತೆ ನಂಟರ್ಮೋ ಅಂತ ಟೈಮೆ ಅಲ್ಲಿ ಗೊತ್ತಾಗುತ್ತೆ ಅಹಾನಿಹಾನಿ ಪ್ರತಿ ದಿವಸವೂ ಕೂಡ ಭೂತಾನಿ ಜೀವಿಗಳು ಹುಟ್ಟಿರುವಂತಹ ಎಲ್ಲ ಜೀವಿಗಳು ಗಚ್ಚಂತಿ ಇಹ ಈ ಭೂಲೋಕದಲ್ಲಿ ಗಚ್ಚಂತಿ ಹೋಗುತ್ತವೆ ಎಲ್ಲಿಗೆ ಯಮಾಲಯಂ ಮೃತ್ಯು ಲೋಕಕ್ಕೆ ಹೋಗ್ತಾ ಇದೆ ಅಂದರೆ ಕಾಯ್ತಾ ಇದೆ ಶೇಷ ಉಳಿದವರು ಉಳಿದವರು ಏನ್ಮಾಡ್ತಾರೆ ನಾ ಮಾತ್ರ ಸೈಲಪ ನಮ್ಮ ಪಕ್ಕದಲ್ಲಿ ಮಾತ್ರ ಇದನ್ನು ಗಟ್ಟಿಯಾಗಿ ಕೂತ್ಕೊಂಡ್ಬಿಡುತ್ತೆ ನೋಡಿ ಎಂಥ ಮೋಹ ಆ ಮಾಯೆ ಅಂತಕ್ಕಂಥದ್ದು ಎಂಥದ್ದು ಅಂತ ಒಂದು ಚೂರು ಆ ಪ್ರಶ್ನೆ ಬರೋದೇ ಇಲ್ಲ ಮನ್ಸು ಹೇಳೋದೇ ಇಲ್ಲ ಶೇಷಾಹ ಉಳಿದವರು ಏನು ಮಾಡ್ತಾರೆ ಸ್ಥಾವರಂ ಇಚ್ಛಂತಿ ನಾವು ಮಾತ್ರ ಎಂದೆಂದಿಗೂ ಇರ್ತೇವೆ ಹಿಮಾಶ್ಚರ್ಯ ಮದಪ್ಪರಂ ತುಂಬ ಆಶ್ಚರ್ಯ ಆಗಿರ್ತದೆ ನನ್ನ ಯುಧಿಷ್ಠರನಿಗೆ ಇದಕ್ಕಿಂತಲೂ ಆಶ್ಚರ್ಯ ನನಗೆ ಜಗತ್ತಿನಲ್ಲಿ ಕಾಣಿಸ್ತಾನೇ ಇಲ್ಲ ಅಂತ ಯಕ್ಷನಿಗೆ ಹೇಳ್ತಾನೆ ಖುಷಿಯಾಗುತ್ತೆ ಅಪ್ಪಯ್ಯ ದೀಕ್ಷಿತರು ಒಂದಾನೊಂದು ಅವರ ಗ್ರಂಥ ಇದೆ ಅನೇಕ ಗ್ರಂಥಗಳು ಬರೆದಿದ್ದಾರೆ ಅದರಲ್ಲಿ ಅವರೊಂದು ವೈರಾಗ್ಯ ಶತಕ ಬರೆದಿದ್ದಾರೆ ಯಾವ ರೀತಿ ಭರ್ತಹರಿ ವೈರಾಗ್ಯ ಶಿಸ್ತಕ ಬರೆದಿದ್ದಾನೋ ಅದೇ ರೀತಿ ಅಪ್ಪಯ್ಯ ದೀಕ್ಷಿತರು ತಮ್ಮ ವೈರಾಗ್ಯ ಸುಂದರವಾಗಿ ಇಲ್ಲಿ ಕೇಳ್ತಾರೆ ವಂಗಾ ಕಥ ಮಂದಾ ಕಥ ನಿತ್ಯನುಯುಂಕ್ತೆ ವೃಥಾದೇಶನ್ ಕೀದೃ ಕೃತಾಂತಪುರಮಿತಿ ಕೋಪಿನ ಜಿಜ್ಞಾಸದೆ ಲೋಕಃ ನಾವೆಲ್ಲರೂ ಒಟ್ಟಿಗೆ ಸೇರ್ತೇವೆ ಕ್ಲಬ್ ಅಂತ ಮಾಡ್ಕೋತೇವೆ ಒಟ್ಟಿಗೆ ಸೇರಿದ ಮೇಲೆ ನಮ್ಮ ಡಿಸ್ಕಷನ್ ಏನು ಅಂದರೆ ವಂಗಾಹ ಕಥಂ ನೋಡ್ರಿ ನ್ಯೂಸ್ ಪೇಪರ್ ನೋಡ್ರಿ ವಂಗ ದೇಶದಲ್ಲಿ ಏನಾಗಿದೆ ರೀ ಅಂದರೆ ಬಂಗಾಳದಲ್ಲಿ ಏನಾಗಿದೆ ಸ್ವಾಮಿ ಆ ದೇಶದಲ್ಲಿ ಏನಾಗಿದೆ ಅಂಗಾಹಕಥಂ ಅಂಗ ದೇಶದಲ್ಲಿ ಏನಾಗಿದೆ ಸ್ವಾಮಿ ನೋಡಿ ಅಲ್ಲಿ ಅಲ್ಲಿ ಏನು ಮುಳುಗೋಯ್ತಾ ಏನಾಯಿತು ಎಲ್ಲ ಬೇರೆ ಸುದ್ದಿಯವರಿಗೆ ಆಮೇಲೆ ಇತಿ ಅನುಯುಂತ್ಯೆ ವೃಥಾದೇಶ ಹೀಗೆ ವ್ಯರ್ಥವಾಗಿ ಆ ದೇಶ ಈ ದೇಶ ಅಲ್ಲಿ ಇಲ್ಲಿ ಬಗ್ಗೆ ಕೂತ್ಕೊಂಡು ತುಂಬನೆ ಕಾ ಕಾಲಹರಣ ಮಾಡ್ತಿದ್ದೀರಲ್ಲ ಅಂತ ಅಪ್ಪಯ್ಯ ದೀಕ್ಷಿತರು ತುಂಬಾ ದುಃಖ ಪಡ್ತಾ ಇದ್ದಾರೆ ಕೀದ್ರ ಕೃತಾಂತಪುರಂತಿ ಕೋಪಿನ ಜಿಜ್ಞಾಸದೆ ಲೋಕಃ ಲೋಕವು ಯಮಪುರಿ ಹೇಗಿದೆ ತಾವು ನಮಗೆ ಯಾವಾಗ ಬರುತ್ತೆ ಅನ್ನುವಂಥ ಆಲೋಚನೆಯನ್ನೇ ಮಾಡ್ತಾ ಇದ್ವಲ್ಲ ಅದ್ರ ಬಗ್ಗೆ ಪ್ರಶ್ನೆಯನ್ನೇ ಕೇಳ್ತಾ ಇಲ್ವಲ್ಲ ಬರೀ ಬೇರೆ ಕೆಲಸಕ್ಕೆ ಬಾರದಂತ ಆ ದೇಶ ಹೇಗಿದೆ ಇವನು ಹೇಗಿದ್ದಾನೆ ಅವನು ಹೇಗಿದ್ದಾನೆ ಇವನು ಮನಸ್ಸಿನ ನನ್ನ ಬಗ್ಗೆ ಏನಿದೆ ಇದ್ರ ಬಗ್ಗೆ ಬೇಡದಂತಹ ಪ್ರಶ್ನೆಗಳೇ ಉದ್ಭವಿಸುತ್ತಲ್ಲ ಯಾಕೆ ಅಂತ ದುಃಖದಿಂದ ಪ್ರಶ್ನೆ ಕೇಳ್ತಾ ಇದ್ರೆ ನಮಗೆ ಬರಬೇಕಾಗಿರೋ ಒಟ್ಟ ಪ್ರಶ್ನೆ ಅಂದರೆ ನಾನು ತಯಾರಾಗಿದ್ದೇನಿಯಾ ಅಂತ ಗಂಟು ಮೂಟೆ ಕಟ್ಟಿ ನಾನು ತಯಾರಾಗಿದ್ದೇನಾ ಹ್ಞೂ ಕೃತಕತ್ಯನಾಗಿದ್ದೇನಿಯಾ ಅಂದರೆ ನಾನು ಉಸಿರು ನಿಲ್ಲೋಕ್ಕಿಂತ ಮುಂಚೆ ಮಾಡಬೇಕಾಗಿರೋ ಕೆಲಸವನ್ನು ಅಂದರೆ ಮಗಳ ಮದುವೆ ಅಲ್ಲ ಮಗಳ ಮದುವೆ ಮಾಡಬೇಕಾಗಿರೋ ಕೆಲಸವೇ ಅಲ್ಲ ನಿಮ್ಮ ಕೈಯಲ್ಲಿ ಇಲ್ಲ ಅದು ನಿಮ್ಮ ಕೈಯಲ್ಲಿರೋದು ಯಾವುದು ನಿಮ್ಮ ಜೀವನ ಭಗವಂತನಿಗೆ ಮನಸ್ಸನ್ನು ಅವನ ಪಾದಪದ್ಮಗಳಲ್ಲಿ ನೂರಕ್ಕೆ ನೂರರಷ್ಟು ಅರ್ಪಿಸುವಂತಹ ಯಾವ ಒಂದು ಪ್ರಯತ್ನ ಇದೆಯೋ ಅದು ನಿಮ್ಮ ಕೈಯಲ್ಲಿದೆ ಅದನ್ನು ಮಾಡಿದರೆ ಕೃತಕೃತ್ಯ ಬೇರೆ ಯಾವುದು ಮಾಡಿದ್ರೂ ಕೃತಕೃತ್ಯ ಅಲ್ಲ ಅದರ ಬಗ್ಗೆ ನಾವು ಆಲೋಚನೆ ಮಾಡಬೇಕಾಗಿದೆ ಯಾಕೆ ನಮಗೆ ಈ ಆಲೋಚನೆ ಬರಲ್ಲ ಯಾಕೆ ಇದರ ಬಗ್ಗೆ ನಾವು ಆಲೋಚನೆ ಮಾಡಬೇಕು ಯಾಕೆ ಇಷ್ಟೊಂದಲ್ಲ ವಿಷಯಗಳು ಇಲ್ಲಿ ಬಂತು ಯಾಕೆ ಮೊಟ್ಟಮೊದಲನೇದಾಗಿ ಇಲ್ಲಿ ಭಗವಂತ ಏನನ್ನು ತೋರಿಸಲಿಕ್ಕೆ ಈ ಒಂದು ಸಂವಾದವನ್ನು ಎತ್ಕೊಂಡಿದ್ದಾನೆ ಈ ಇದರಲ್ಲಿ ಅಂತ ಹೇಳಿದ್ರೆ ಅನಿತ್ಯತೆಯನ್ನು ಒಂದು ತೋರಿಸ್ಬೇಕಾಗಿದೆ ಅನಿತ್ಯತೆಯ ಬಗ್ಗೆ ನಾವು ಆಲೋಚನೆ ಮಾಡಿದರೆ ನಮ್ಮ ಮನಸ್ಸು ನಿಧಾನವಾಗಿ ನಿತ್ಯತೆ ಕಡೆ ಹೋಗಿ ಹೋಗಬೇಕು ಇದರ ರೂಲ್ಸ್ ಏನು ಅಂದರೆ ಮೈಂಡಿಂದು ಯಾವುದನ್ನು ಯಾವ ವಿಷಯವನ್ನು ಸತ್ಯ ಅಂತ ಅದು ನೂರಕ್ಕೆ ನೂರರಷ್ಟು ಭಾವಿಸುತ್ತದೆಯೋ ಅದರ ಮೇಲೆ ಅದಕ್ಕೆ ಪ್ರೀತಿ ಮತ್ತು ಅದಕ್ಕೆ ಅದರ ಮೇಲೆ ಶ್ರದ್ಧೆ ಮತ್ತು ತನ್ನ ಮನಸ್ಸು ಕೃತಿ ಮಾತನ್ನ ನೂರಕ್ಕೆ ನೂರು ಅದರಲ್ಲೇ ಅರ್ಪಿಸ್ತವೆ ಇದು ರೂಲ್ಸ್ ನೀವು ಟೆಸ್ಟ್ ಮಾಡಿ ನೋಡ್ಬೋದು ಇದರಲ್ಲಿ ನಿಸೆ ಇಲ್ಲ ಆದರೆ ನಮಗೆ ಈ ಪ್ರಪಂಚದ ಮೇಲೆ ಸತ್ಯತ್ವ ಬುದ್ಧಿ ಹುಟ್ಟಿರುವುದರಿಂದ ಈ ದೇಹದ ಮೇಲೆ ಸತ್ಯತ್ವ ಬುದ್ಧಿ ಹುಟ್ಟಿರುವುದರಿಂದ ಇದು ಯಾವತ್ತೂ ಇರತಕ್ಕಂಥದ್ದು ಶಾಶ್ವತ ಅನ್ನುವಂಥ ಬುದ್ಧಿ ದೃಢವಾಗಿ ಕೂತ್ಕೊಂಡಿರೋದ್ರಿಂದ ಕೂತ್ಕೊಂಡಿದೆ ಅದು ಆಯ್ತಾ ಇದ್ರೆ ಕೂತ್ಕೊಂಡಿದೆ ಅದು ಹಾಗೆ ಕೂತ್ಕೊಂಡಿದೆ ಇಲ್ಲದೆ ಹೋದರೆ ಮೊದಲು ನಮ್ಗೆ ಪ್ರಶ್ನೆ ಬೇರೆ ಹೇಳಬೇಕು ಹೇಳೋದಿಲ್ಲ ಬೇರೆ ಆಸಕ್ತಿ ಬರಬೇಕು ಹೋಗಲ್ಲ ಯಾಕೆ ಅಂದರೆ ಅದಕ್ಕೆ ಏನು ಕಾರಣ ಅಂದರೆ ಈ ಇದರಲ್ಲಿ ಯಾವುದು ಪತಂಜಲಿ ಯೋಗ ಸೂತ್ರದಲ್ಲಿ ಅಭಿನಿವೇಶದ ಬಗ್ಗೆ ಒಂದು ಸೂತ್ರ ಬರುತ್ತೆ ಅಭಿನಿವೇಶ ಅಂತ ಹೇಳಿದ್ರೆ ತುಂಬ ಸುಂದರವಾಗಿ ವ್ಯಾಸ ಭಾಷ್ಯವನ್ನು ಅವರು ಹೇಳಿದ್ದಾರೆ ವ್ಯಾಸ ವ್ಯಾಸರು ಭಾಷ್ಯ ಬರೆದಿದ್ದಾರೆ ಪತಂಜಲಿ ಯೋಗ ಸೂತ್ರಕ್ಕೆ ಅಲ್ಲಿ ಅಭಿನಿವೇಶವನ್ನು ಅಭಿನಿವೇಶ ಅಂದರೆ ಅದು ಒಂದಾನೊಂದು ಐದು ಕ್ಲೇಶಗಳಲ್ಲಿ ಒಂದಾದಂತಹ ಒಂದು ಕ್ಲೇಶ ಕ್ಲೇಶ ಅಂದರೆ ಮಾನಸಿಕ ವೃತ್ತಿ ಯಾವ ವೃತ್ತಿ ನಮ್ಮ ಮನಸ್ಸಿಗೆ ಸಮಾಧಿ ಸ್ಥಿತಿಯನ್ನು ತಂದುಕೊಡವೋ ತಂದು ಕೊಡುವುದಿಲ್ಲವೋ ಆ ವೃತ್ತಿಗೆ ಕ್ಲೇಶವೃತ್ತಿ ಅಂತ ಹೆಸರು ಟೆಕ್ನಿಕಲ್ ಟರ್ಮಸ್ ಇದು ಒಂದಾನೊಂದು ಕ್ಲೇಶವೃತ್ತಿ ಅಂದರೆ ಇದು ಅಭಿನಿವೇಶ ಅಂತ ಸ್ವರಥವಾಹಿ ವಿದುಷೋಪಿ ತಥಾ ರೂಢ ಅಭಿನಿವೇಶ ಸ್ವಭಾವದಿಂದಲೇ ಹರಿಯುತ್ತಿರುವ ಅಭಿನಿವೇಶವು ವಿದ್ವಾಂಸನಿ ವಿದ್ವಾಂಸನಿಗೂ ಕೂಡ ರೂಢವಾಗಿ ಇರುತ್ತದೆ ಏನದು ಅಂದರೆ ಇಲ್ಲಿ ನೋಡಿ ವ್ಯಾಸರು ಹೇಳ್ತಾರೆ ಸರ್ವಸ್ಯ ಪ್ರಾಣಿನ ಪ್ರತಿಯೊಂದು ಪ್ರಾಣಿಗಳಿಗೂ ಪ್ರಾಣ ಇರತಕ್ಕಂತಹ ಪ್ರತಿಯೊಂದು ಜೀವಿಗೂ ಯಾತ್ಮ ಇಮಾತ್ಮ ಆಶೀ ನಿತ್ಯತಿ ಮಾನ ಭೂವಂ ಭೂಯಾಸಂ ಇ ನಾನು ಎಂದೆಂದಿಗೂ ಇರುವಂತಾಗಲಿ ನಾನು ಎಂದೆಂದಿಗೂ ಇರದೇ ಇರುವಂತಾಗಲಿ ಅಂದರೆ ನಾನು ಕಾಯ್ದೆ ಇರ ಇರುವಂತಾಗಲಿ ನಾನು ಇನ್ನೆಂದೂ ಶಾಶ್ವತವಾಗಿ ಇರಲಿ ಅನ್ನುವಂತಹ ಯಾವ ಒಂದು ಆತ್ಮಾಶೀಹಿ ಅಂದರೆ ದೇಹದ ಬಗ್ಗೆ ಒಂದು ಗಟ್ಟಿಯಾದಂಥ ಒಂದು ಆಸೆ ಒಂದು ಇದೆಯೋ ಅದಕ್ಕೆ ಅಭಿನಿವೇಶ ಅಂತ ಹೇಳಿದರು ನಚ ಅನನುಭೂತ ಮರಣಧರ್ಮಕಸ್ಥ್ಯ ಏಷ ಭವತಿ ಆತ್ಮಾಶೀಹಿ ಈ ನಾನು ಯಾವತ್ತೂ ಇರಬೇಕು ಅನ್ನುವಂತಹ ಯಾವ ಒಂದು ಸ್ವಭಾವ ಇದೆಯಲ್ಲ ಅದು ನಾವು ಹಿಂದೆ ಮರಣವನ್ನು ಅನುಭವಿಸ್ತಾ ಅದು ಉಂಟಾಗಲ್ಲ ನಾವು ಹಿಂದಿನ ಜನ್ಮದ ದೇಹವನ್ನು ಬಿಟ್ಟಿರುವಂತಹ ಮರಣ ಇದೆಯಲ್ಲ ಅವಸ್ಥೆ ಅದು ನಮಗೆ ಸೂಕ್ತವಾಗಿ ಹಿಂದೆ ಹೋಗಿದ್ದರೆ ಈ ಒಂದು ಆಸೆ ಬರ್ತಾ ಇರಲಿಲ್ಲ ನಮಗೆ ಮರಣವೇ ಇಲ್ಲ ಅಂತ ಇಟ್ಕೊಳ್ಳೋಣ ನಮ್ಮ ದೇಹಕ್ಕೆ ಮರಣವೇ ಇರಲಿಲ್ಲ ಈ ಆಸೆಯೂ ಬರೋದಿಲ್ಲ ನಾನು ಸಾಯಿದೆ ಇರಲಿ ಅನ್ನುವಂಥ ಆಸೆಯೂ ಬರೋದಿಲ್ಲ ನಾನು ಸಾಯ್ದೇ ಇರಲಿ ಅಂತ ಒಂದು ಆಸೆ ಬಂದಿದೆ ಅಂದರೆ ಹಿಂದೆ ಎಲ್ಲೋ ಯಾವುದೂ ಜನ್ಮದಲ್ಲಿ ಸತ್ತಿರುವಂತಹ ಒಂದು ಸಂಸ್ಕಾರ ಇದು ಕೂತಿದೆ ದೃಢವಾಗಿ ಅಂದರೆ ಪುನರ್ಜನ್ಮವನ್ನು ಇದು ನಮಗೆ ಹಿಂದೆ ಹೇಳ್ತದೆ ಪ್ರತಿಯೊಬ್ಬರ ಒಂದು ಇದರಲ್ಲೇ ಹೇಳ್ತೇವೆ ಪುನರ್ಜನ್ಮ ಇದೇ ಅನ್ನುವಂತಹ ಇದನ್ನು ಸೂಚಿಸುತ್ತದೆ ಏತಯಾಚ ಪೂರ್ವಜನ್ಮ ಅನುಭವ ಪ್ರತೀಯತೆ ಇದರಿಂದ ಪೂರ್ವಜನ್ಮ ಅನುಭವವು ನಮಗೆ ತಿಳಿದು ಬರುತ್ತದೆ ಹಿಂದಿನ ಜನ್ಮ ಅನ್ನೋದು ಇತ್ತು ಅನ್ನೋದು ತಿಳಿದು ಬರ್ತದೆ ಸ ಚ ಅಯಂ ಅಭಿನಿವೇಶ ಕ್ಲೇಷ ಸ್ವರಸವಾಗಿ ಕೃಮೇರಿ ಜಾತಮಾತ್ರ ಪ್ರತ್ಯಕ್ಷ ಅನುಮಾನ ಆಗಮೈ ಅಸಂಭಾವಿತೋ ಮರಣತ್ರಾಸ ಉಚ್ಛೇದೃಷ್ಟಿ ಆತ್ಮಕಃ ಪೂರ್ವಜನ್ಮಾನುಭೂತಂ ಮರಣದುಃಖ ಅನು ಅನುಮಾಪಯ ಏನು ಹೇಳುತ್ತೆ ಅಂದರೆ ಈ ಒಂದು ಕಂಟಿನ್ಯೂಸ್ ಆಗಿ ಬರ್ತಾ ಇದೆಯಲ್ಲ ನಾನಿರಬೇಕು ನಾನಿರಬೇಕು ನಾನು ಸಾಯಿದೆ ಇರಲಿ ನಾನು ಸಾಯಿದೆ ಇರಲಿ ನಾನು ಸಾಯಿದೆ ಇರಲಿ ಅನ್ನುವಂತಹ ಯಾವ ಒಂದು ಸ್ವರಹವಾಹಿ ಒಂದು ಪ್ರವಾಹದ ರೀತಿಯಲ್ಲಿ ಹೊರ ಹೊಡ್ಕೊಂಡು ಹೋಗುತ್ತಲ್ಲ ಆ ಒಂದು ಭಾವನೆ ಅದು ಒಂದು ಕ್ರಿಮಿ ಅದಕ್ಕೂ ಕೂಡ ಹುಟ್ಟಿದ ತಕ್ಷಣದಿಂದ ಅದಿರುತ್ತದೆ ಭೂಮಿಗೆ ಬಿದ್ದ ತಕ್ಷಣದಿಂದ ಜನ್ಮ ಅದಕ್ಕೆ ಹು ಇದ್ದ ತಕ್ಷಣ ಅದರ ಜನ್ಮ ಆದ ತಕ್ಷಣದಿಂದ ಅದಕ್ಕೂ ಇರುತ್ತೆ ನಾನು ಸಾಯಿದೆ ನಾನು ಸಾಯಿದೆ ನಾನು ಇಲ್ಲದೆ ಇರುವಂತೆ ಆಗದೇ ಎಂದೆಂದಿಗೂ ಇರುವಂತೆ ಆಗಲಿ ಅನ್ನುವಂತಹ ಯಾವ ಒಂದು ಇದೆಯೋ ಅದಕ್ಕೂ ಆಗುತ್ತೆ ಇದರಿಂದ ಎಂತಹ ಪ್ರಮಾಣದಿಂದಲೂ ನಮಗೆ ಪೂರ್ವಜನ್ಮವನ್ನು ಯಾವುದು ನಾವು ಊಹಿಸ್ಲಿಕ್ಕೂ ಬರುವುದಿಲ್ವೋ ಪ್ರತ್ಯಕ್ಷ ಯಾರು ಕಂಡಿದ್ದಿಲ್ಲ ಇವನು ಇಲ್ಲಿ ಹುಟ್ಟಿದ ನೆಕ್ಸ್ಟ್ ಅಲ್ಲಿ ಇಲ್ಲಿ ಸತ್ತ ಅಲ್ಲಿ ಅಂತ ಯಾರು ಪ್ರತ್ಯಕ್ಷದಿಂದ ಮಾಡೋಕ್ಕಾಗುವುದಿಲ್ಲ ಹಾಗೆ ಯಾವಾಗ ಪ್ರತ್ಯಕ್ಷದಿಂದೇ ಮಾಡಕ್ಕಾಗುದಿಲ್ವೋ ಇನ್ನು ಪ್ರತ್ಯಕ್ಷವನ್ನೇ ಅನುಸರಿಸಿಕೊಂಡು ಬಂದಂತಹ ಅನುಮಾನ ಉಪಮಾನ ಅರ್ಥಾಪತ್ತಿ ಅಭಾವ ಇತ್ಯಾದಿ ಯಾವ ಪ್ರಮಾಣದಿಂದ ಕೂಡ ನಮ್ಮ ಪುನರ್ಜನ್ಮವನ್ನು ಸಿದ್ಧಿ ಮಾಡಲಿಕ್ಕೆ ಆಗುವುದಿಲ್ಲ ಅಂತಹ ಯಾವ ಒಂದು ಪ್ರಮಾಣದಿಂದ ಸಿದ್ಧಿ ಮಾಡಿ ಬರೆದಿದ್ದು ನಮ್ಮಲ್ಲೇ ರೂಢವಾಗಿ ನಾವೇ ಎದೆ ಮುಟ್ಕೊಂಡು ಹೇಳ್ಬೋದು ನಮಗೆ ಪುನರ್ಜನ್ಮ ಇತ್ತು ಅಂತ ಯಾಕೆ ಅಂದ್ರೆ ಇದೊಂದೇ ಅನುಭವ ಒಂದೇ ಪ್ರಮಾಣ ಅನುಭವ ಈ ಒಂದು ಅನುಭವ ನನ್ನಲ್ಲಿ ಇದೆಯಲ್ಲ ನಾನು ಎಂದಿಗೂ ಸಾಯದೇ ಇರಲಿ ಅಂದರೆ ಏನರ್ಥ ತಾವು ಅನ್ನುವಂಥ ಪದ ಇದ್ರೆ ಮಾತ್ರ ಅದರ ಇದನ್ನು ಸಾಧ್ಯ ಒಂದನ್ನ ನಾನು ಇರದೇ ಇರಲಿ ಅಂತ ಹೇಳಿದ್ರೆ ಮೊದಲದು ಇರಬೇಕು ಅಂತ ನೆಕ ಲಾಜಿಕ್ ಅದು ಆದ್ದರಿಂದಲೇ ಈ ಒಂದು ಮರಣ ದುಃಖವನ್ನು ನಾನು ಹಿಂದೆ ಒಮ್ಮೆ ಅನುಭವಿಸಿದ್ದೆ ಅನ್ನೋದು ಗೊತ್ತಾಗುತ್ತೆ ಅದೇನೇ ಇರಲಿ ಈಗ ನಮಗೆ ಯಾಕೆ ಇಲ್ಲಿ ಪ್ರಶ್ನೆ ಇಲ್ಲಿ ಬಂತು ಯಾಕೆ ಈ ನಾನು ತೆಗೆದುಕೊಂಡೆ ಅಂತ ಹೇಳಿದ್ರೆ ನನಗೆ ಬೇಕಾಗಿರೋ ಇದು ಅವಿದ್ಯೆ ಈ ಪಂಚಕ್ಲೇಶಗಳು ಯಾವುದು ಅಂತ ಹೇಳಿದ್ರೆ ಪತಂಜಲಿ ಮಹರ್ಷಿಗಳು ಎರಡನೇ ಅಧ್ಯಾಯದ ಮೂರನೆಯ ಸ್ತೂತ್ರದಲ್ಲಿ ಹೇಳ್ತಾ ಬರ್ತಾರೆ ಸಾಧನ ಪಾದದಲ್ಲಿ ಅವಿದ್ಯಾ ಅಸ್ಮಿತಾ ರಾಗ ದ್ವೇಷ ಅಭಿಧಿವೇಶಾಹ ಪಂಚಕ್ಲೇಶಾಹ ಐದು ಕ್ಲೇಶಗಳಿವೆ ಮಾನಸಿಕ ವೃತ್ತಿಗಳು ಈ ಐದು ಮಾನಸಿಕ ವೃತ್ತಿಗಳು ಮನಸ್ಸನ್ನ ಸಮಾಧಿಯೆಡೆಗೆ ಕೊಂಡೊಯ್ಯುವುದಿಲ್ಲ ಅವು ಬೀಳಿಸ್ತವೆ ಮನಸ್ಸನ್ನು ಸಮಾಧಿಯಿಂದ ಚ್ಯುತಿ ಮಾಡ್ತವೆ ನಮಗೆ ಧ್ಯಾನವನ್ನು ಮಾಡಲಿಕ್ಕೆ ಬಿಡುವುದಿಲ್ಲ ಇವು ನಮಗೆ ಜ್ಞಾನವನ್ನು ಹೊಂದಲಿಕ್ಕೆ ಬಿಡುವುದಿಲ್ಲ ನಮಗೆ ಮುಕ್ತರಾಗಲಿಕ್ಕೆ ಬಿಡುವುದಿಲ್ಲ ನಮಗೆ ಕೈವಲ್ಯವನ್ನು ಹೊಂದಲಿಕ್ಕೆ ಇವು ಬಿಡುವುದಿಲ್ಲ ಯಾವುದಿದು ಅಂದರೆ ಅವಿದ್ಯ ಮೊದಲನೇದಾಗಿ ಅವಿದ್ಯ ಕನ್ಫ್ರೆಟ್ ನಂಬರ್ ಒನ್ ಇದು ಎಷ್ಟು ದೊಡ್ಡ ಕನ್ಫ್ರೆಟ್ ಅಂದರೆ ಉಳಿದಂತಹ ಯಾವ ಯಾವದಿದೆಯೋ ಅದೆಲ್ಲದಕ್ಕೂ ಕೂಡ ಇದೇ ತಾಯಿ ಅವಿದ್ಯಾ ಅಸ್ಮಿತಾ ರಾಗ ದ್ವೇಷ ಅಭಿನಿವೇಶ ಇದೆಯಲ್ಲ ಈ ಐದರಲ್ಲಿ ಮೊಟ್ಟ ಮೊದಲನೇ ವಿದ್ಯದಲ್ಲಿ ಲಿಡು ಹಿರಿಯಕ್ಕ ಇದೆ ಈ ಹಿರಿಯಕ್ಕನಿಂದ ಉಳಿದೆಲ್ಲವೂ ಕೂಡ ಹಾಳಾಗಿದೆ ಯಾವುದು ಅಂದರೆ ಅಸ್ಮಿತ ರಾಗ ದ್ವೇಷ ಅಭಿನಿವೇಶ ಮೊದಲನೇ ಮೊದಲನೇದು ಹಿಂದೆ ಹೋಗಿದ್ದಿದ್ರೆ ಯಾವುದು ಬರ್ತಾ ಇದ್ದೇನೆ ನಾವು ಯಾವುದು ಬರ್ತಾ ಇದ್ದೇನೆ ಹಾಗಿದ್ರೆ ಈ ಮೊದಲನೆಯದು ಯಾವುದು ಅದರ ಸ್ವರೂಪ ಏನು ಅಂತ ನಾವು ಮೊದಲು ನೋಡ ನೋಡಲೇಬೇಕು ಯಾಕೆಂದರೆ ನಮ್ಮ ಶತ್ರುವಿನ ಪೂರ್ಣ ಪರಿಚಯ ನಾವು ಮಾಡಿಕೊಳ್ಳದೆ ಅದನ್ನು ಕೊಲ್ಲುವಂತಹ ಅರ್ಥ ಯಾವುದು ಅನ್ನೋದು ನಮಗೆ ಸಿಗುವುದಿಲ್ಲ ಒಮ್ಮೆ ಅದರ ಪೂರ್ಣ ಪರಿಚಯ ಮಾಡಿಕೊಂಡ್ರೆ ಅದನ್ನು ಹೇಗೆ ಕೊಲ್ಲಬೋದು ಯಾವ ಅರ್ಥದಿಂದ ಕೊಲ್ಲಬಹುದು ಅನ್ನುವಂಥ ಒಂದು ಜ್ಞಾನ ನಮಗೆ ಬಂದರೆ ಅಲ್ಲಿಗೆ ಮುಗೀತು ನಮ್ಮ ಕೆಲಸ ಆದ್ದರಿಂದ ಇಲ್ಲಿ ಹೇಳ್ತಾರೆ ಅವಿದ್ಯೆಯ ಸ್ವರೂಪವನ್ನು ಹೇಳಿದ ಎರಡನೇ ಅಧ್ಯಾಯದ ಐದನೇ ಸೂತ್ರದಲ್ಲಿ ಅನಿತ್ಯ ಅಶುಚಿ ದುಃಖ ಆತ್ ಅನಾತ್ಮಸು ನಿತ್ಯ ಶುಚಿ ಸುಖ ಆತ್ಮಖ್ಯಾತಿ ಅವಿದ್ಯಾ ಎಲ್ಲ ಉಲ್ಟಾ ಉಲ್ಟಾ ಸಮಜಿಗೆ ಅಂತ ಅನಿತ್ಯದಲ್ಲಿ ನಿತ್ಯ ಬುದ್ಧಿ ಅಶುಚಿಯಲ್ಲಿ ವೇ ಶುಚಿ ಅನ್ನುವಂತಹ ಬುದ್ಧಿ ಸುಖದಲ್ಲಿ ಆಹಾ ಎಷ್ಟು ಸುಖವಾಗಿದೆ ಅನ್ನುವಂಥ ಬುದ್ಧಿ ಅನಾತ್ಮನಲ್ಲಿ ಇದೇ ಆತ್ಮ ಅನ್ನುವಂಥ ಬುದ್ಧಿ ಎಲ್ಲ ರಿವರ್ಸ್ ಆಗಿದೆಯಲ್ಲ ಇದು ರಿವರ್ಸ್ಗೆ ಕಾರಣ ಯಾವುದು ಅಂದರೆ ಈ ಅರಿದ್ಯ ಏನಿದು ಅನಿತ್ಯ ನಿತ್ಯವಲ್ಲದೆ ಇರ್ತಕ್ಕಂಥ ಇದನ್ನೇ ಇಲ್ಲಿ ತೋರ್ದಿಕ್ ಬರ್ತಾ ಕೃಷ್ಣ ಈ ಅನಿತ್ಯ ಅನಿತ್ಯದ ಮೊಟ್ಟ ಮೊದಲನೆಯನ್ನು ಸ್ವರೀಕ್ಷೆ ನಾವು ಮಾಡಿಕೊಂಡ್ರೆ ಅನಿತ್ಯ ಯಾವುದು ನಿತ್ಯ ಯಾವುದು ಅಂತ ಮನಸ್ಸು ಆಟೋಮೆಟಿಕ್ ಆಗಿ ಅನಿತ್ಯವನ್ನು ಬಿಟ್ಟು ನಿತ್ಯವನ್ನು ಹೋಗುತ್ತೆ ಮಗುವಿಗೆ ಗೊತ್ತಿಲ್ಲ ಮಣ್ಣು ತಿನ್ನುವುದು ಆರೋಗ್ಯಕ್ಕೆ ಹಾನಿಕರ ಅಂತ ತಿಂದುಬಿಡುತ್ತೆ ಆದರೆ ಅದೇ ಮಗು ಸ್ವಲ್ಪ ದೊಡ್ಡದಾದ ಬುದ್ಧಿ ಬಂದ ಮೇಲೆ ಅದಕ್ಕೆ ಮಣ್ಣು ತಿನ್ನುತ್ತಾ ಜ್ಞಾನ ಜ್ಞಾನ ಬಂದ ತಕ್ಷಣ ಆಟೋಮೆಟಿಕ್ ಆಗಿ ಅಜ್ಞಾನದ ಕಾರ್ಯ ನಾಶ ಆಯಿತು ಇದು ಅಜ್ಞಾನದಿಂದ ಮಾಡಿದ್ದು ಒಂದು ಕೆಲಸನ ಅಜ್ಞಾನದ ಕಾರ್ಯವನ್ನು ನಾಶ ಮಾಡಬೇಕಾದ್ರೆ ಕೊಡದರೆ ಉಪಯೋಗ ಇಲ್ಲ ಜ್ಞಾನ ತುಂಬಬೇಕು ಜ್ಞಾನವನ್ನು ಕೊಡಬೇಕು ನೋಡಿ ಕರೆಕ್ಷನ್ ಎಲ್ಲಿ ಮಾಡಬೇಕು ಅಂತ ಕರೆಕ್ಷನ್ ಮಾಡಬೇಕಾಗಿರುವುದು ಅಲ್ಲಲ್ಲ ಕಾರ್ಯದಲ್ಲ ಕಾರಣದಲ್ಲೇ ಕರೆಕ್ಷನ್ ಮಾಡಬೇಕು ಕಾರ್ಯದಲ್ಲಿ ಎಷ್ಟು ಕರೆಕ್ಷನ್ ಮಾಡುವ ಉಪಯೋಗ ಇಲ್ಲ ಒಂದು ಗಿಡವನ್ನು ತಿದ್ದಬೇಕಾದ್ರೆ ಸಂಡಾಗಿದ್ಲಾಗದೆ ತಿಬೇಕು ಅಥವಾ ನೀವು ಗಿಡವನ್ನು ಶಾರ್ಟ್ ಆಗಿ ಇಡಬೇಕು ಅಂದ್ರೆ ಅದರ ತಾಯಿ ಬೇರನ್ನ ಮೊಟಕುಗೊಳಿಸ್ತಾ ಅದನ್ನು ಬೋನ್ಸಾಗಿ ಮಾಡಬೇಕು ಆಮೇಲೆ ಮಾಡಿದೆ ಸತ್ಯ ಹೋಗುತ್ತ ಆಗೋದು ಆದ್ದರಿಂದ ಇಲ್ಲಿ ನಮಗೆ ಈ ಒಂದು ಅವಿದ್ಯೆಯ ಅನಾಟಮಿಕ್ ಅದರ ಶರೀರಶಾಸ್ತ್ರ ನಮ್ಗೆ ಗೊತ್ತಿರಬೇಕು ಅವಿದ್ಯೆ ಅಂದರೆ ಏನು ಅದರಲ್ಲಿ ಏನೇನಿದೆ ನಾನು ಮಾಡ್ತಕ್ಕಂತಹ ಯಾವ ಒಂದು ವ್ಯವಹಾರ ಇದೆಯೋ ಅದು ಅವಿದ್ಯೆಯೇ ವಿದ್ಯೆಯೇ ಅವಿದ್ಯೆಯಿಂದ ಪ್ರೇರಿತವಾಗಿದೆಯೇ ವಿದ್ಯೆಯಿಂದ ಪ್ರೇರಿತವಾಗಿದೆಯೇ ಅನ್ನುವಂತಹ ಒಂದು ಸೂಕ್ಷ್ಮ ಪರಿಚಯ ಇರಬೇಕು ಸ್ಥೂಲ ಪರಿಚಯ ಇದ್ದರೆ ಸಾಕಾಗಲ್ಲ ತೂಲ ಪರಿಚಯ ಇದ್ದರೆ ಮೇಲ್ಮೇಲಿನ ಮೇಲ್ಸ್ತರದ ಪರಿಚಯ ಇದ್ರೆ ಸಾಕಾಗಲ್ಲ ಆಳವಾದ ಆಳಸ್ತರದ ಪರಿಚಯ ಬೇಕಾಗುತ್ತೆ ಅದಕ್ಕೆ ಅದರಲ್ಲಿ ಮುಳುಗಬೇಕಾಗತ್ತೆ ಅದರಲ್ಲಿ ಎಕ್ಸ್ಪರ್ಟ್ ಆಗಬೇಕಾಗುತ್ತೆ ಅದಕ್ಕೆ ಬಹಳ ವರ್ಷ ಹಿಡಿಯುತ್ತೆ ಗುರು ಇಲ್ಲ ಅಂದರೆ ಅದು ಬೇರೆ ವಿಷಯ ಆದ್ದರಿಂದ ಇಲ್ಲಿ ಅನಿತ್ಯತ್ವದ ನಿಜವಾದಂತಹ ದರ್ಶನವನ್ನು ಗುರುವಾದಂತಹ ಅಥವಾ ಸ್ನೇಹಿತನಾದಂತಹ ಸುಹೃತ್ ಆದಂತಹ ಭಗವಂತ ಇಲ್ಲಿ ಇವನಿಗೆ ಮಾಡಿಸುವುದರಿಂದ ಮಾಡಿಸ್ಕೊಡುವುದರಿಂದ ಮೊಟ್ಟ ಇಲ್ಲಿ ಸಾವಿನ ವಿಷಯವನ್ನು ತೆಗೆದುಕೊಂಡವ ಸಾವಿನಿಂದ ಯಾವುದಕ್ಕೆ ಸಾವಿದೆ ಯಾವುದಕ್ಕೆ ಸಾವಿಲ್ಲ ಅನ್ನುವಂತಹ ವಿಷಯವನ್ನ ನಿಧಾನವಾಗಿ ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದಾನೆ ಇದರಲ್ಲಿ देहिन्स्म यथा देहे कौमारं यौवनं जरा तथा देहा धीरत मुख्य धीरनवीरा धैर्यशाली आदनुत अर्थ अल धीरा अंदर बुद्धि इतक अथवा ज्ञान इतक धीअ बुद्धि अथवा ज्ञान सम्य ज्ञान इतकव अविधान इतकवन ಇದು ನನಗಿರ್ತಕ್ಕಂಥದ್ದು ಮೆಟ್ಕೊಂಡಿರೋದು ಅವಿದ್ಯೆಯೇ ಅನ್ನುವಂಥ ಜ್ಞಾನ ಇದ್ರೆ ಸಾಕು ಅದೇ ವಿದ್ಯೆ ಅದು ಅವಿದ್ಯೆಯನ್ನಾಶೆ ಮಾಡಬಾರದು ಇಂತಹ ಜ್ಞಾನ ಇರ್ತಕ್ಕಂಥವನು ಧೀರ ಮುನ್ನ ಮುಚ್ಚಲಿ ಮೋಹಗೊಳ್ಳುವುದಿಲ್ಲ ಅವನು ಯಾವುದರಿಂದ ಅಂದರೆ ದೇಹಾಂತರ ಪ್ರಾಪ್ತಿ ಇನ್ನೊಂದು ದೇಹದ ಪ್ರಾಪ್ತಿ ಉಂಟಾಗುವುದು ಅವನಿಗೆ ಮೋಹವನ್ನು ತರುವುದಿಲ್ಲ ಯಾಕೆ ಅಂತೇಳಿದ್ರೆ ಈ ದೇಹಿ ಈ ಜೀವನಿಗೆ ಯಥಾ ದೇಹೆ ಕೌಮಾರಂ ಯೌವನಂ ಜರ ಹೇಗೆ ಕುಮಾರಾವಸ್ಥೆ ಅದು ಸತ್ತು ಯೌವನಾವಸ್ಥೆ ಅದು ಸತ್ತು ಜರಾವಸ್ಥೆ ಆಗ್ತದೆಯೋ ಹಾಗೆಯೇ ಜರಾವಸ್ಥೆ ಸತ್ತು ಮೃತ್ಯು ಅವಸ್ಥೆ ಉಂಟಾಗುತ್ತದೆ ಮೃತ್ಯು ಅವಸ್ಥೆಯು ಸತ್ತು ಪುನಃ ಅವನಿಗೆ ಜನ್ಮ ಅವಸ್ಥೆ ಬರುತ್ತದೆ ಕಂಟಿನ್ಯೂಟಿ ಅದು ಎಲ್ಲಿಯ ತನಕ ಜ್ಞಾನ ಬರೋದಿಲ್ವೋ ಅಲ್ಲಿ ತನಕ ಈ ಸಕ್ರ ಕಂಟಿನ್ಯೂಟಿ ಬ್ರೇಕ್ ಇಲ್ಲ ಅಲ್ಲ ಅದರಿಂದ ಹೆದರಬೇಡಿ ಅಂತ ನಿಮ್ಗೆ ಇನ್ನೊಂದು ಕಟ್ಟಿದ್ದೆ ಗ್ಯಾರಂಟಿನೇ ಸಿಗುತ್ತೆ ಏನು ಹೆದರ್ಕೋಬೇಡಿ ಅಂತ ಅದರಿಂದ ಮೋಹಗೊಳ್ಳಬೇಡಿ ಯಾವ ರೀತಿಯಲ್ಲಿ ಅಯ್ಯೋ ನನ್ನ ಕೌಮಾರಿಯ ಹಾಳಾಯ್ತಲ್ಲ ಅಯ್ಯೋ ನನ್ನ ಯೌವ್ವನ ಹಾಳಾಯ್ತಲ್ಲ ಅಯ್ಯೋ ನನ್ನ ಮುಪ್ಪು ಹಾಳಾಯ್ತಲ್ಲ ಅಯ್ಯೋ ನನ್ನ ಸಾಯ್ತಾ ಇದ್ದೀನಲ್ಲ ಇಲ್ಲಿಯ ತನಕ ನಾವೇನು ಒದ್ದಾಡಲಿಲ್ಲ ನಮ್ಗೆ ಗೊತ್ತೇ ಆಗಲಿದೆ ನಾವು ಬಾಲ್ಯಾವಸ್ಥೆಯನ್ನು ದಾಟಿ ಕೌಮಾರಾವಸ್ಥೆಗೆ ಬಂದು ಯೌವನಾವಸ್ಥೆಯನ್ನು ದಾಟಿ ಮಧ್ಯಾವಸ್ಥೆಗೆ ಹೋಗಿ ಅದನ್ನೂ ದಾಟಿ ಮುಪ್ಪಿನ ಅವಸ್ಥೆಗೆ ಹೋಗ್ತಾ ಇದ್ದೇವೆ ಅಂತ ಯಾವತ್ತಾದ್ರೂ ಹಿಂಗೆ ಕಲೆ ಮೆಲು ಕೈ ಕೂತಿದ್ವಿ ಇನ್ನೂ ನಾವು ಏಯ್ಟಿಯತ್ ಬರ್ಡೇ ನೈನ್ಟಿಯತ್ ಬರ್ಡೇ ಆಚರಿಸ್ಕೊಳ್ತಾನೆ ಇರ್ತೀವಿ ಆದರೂ ಕೂಡ ನಾನು ಎಂಬತ್ತು ವರ್ಷದ ಹಿಂದೆ ಬದುಕಿದ್ದೆ ಹುಟ್ಟಿದ್ದೇ ಎಷ್ಟು ಸುಖಮಯವಾಗಿತ್ತು ಅಂತ ನಮಗೆ ಸುಖವನ್ನು ಆಚರಿಸ್ತಾ ಇರ್ತೇವೆ ನಾವು ಅದೇನೇ ಇರಲಿ ಆದರೆ ನಾವು ಇಲ್ಲಿ ಇದು ಮಾಡಬೇಕಾಗಿರೋದೇನು ಅಂದರೆ ಯಾವ ರೀತಿಯಲ್ಲಿ ಅಲ್ಲಿ ನನಗೆ ನಾವು ಆ ಒಂದು ವಿಷಯದಲ್ಲಿ ದುಃಖ ಪಡುವುದಿಲ್ಲವೋ ಮೋಹಗೊಳ್ಳುವುದಿಲ್ಲವೋ ಶೋಕಗೊಳ್ಳುವುದಿಲ್ಲವೋ ಇದೊಂದು ಅವಸ್ಥಾಂತರ ಅಷ್ಟೆ ಸಾವು ಮತ್ತು ಹುಟ್ಟು ಅನ್ನುವುದು ಯೌವನ ಕೌಮಾರ್ಯ ಜರ ಇದ್ದಂತೆ ಇನ್ನೊಂದು ಅವಸ್ಥೆ ಆ ಅವಸ್ಥೆಗೆ ಕೂಡ ಜ್ಞಾನಿಯಾದವನು ನಿಜವಾದಂತಹ ಈ ಒಂದು ಅವಸ್ಥೆಯನ್ನು ತಿಳಿದವನು ಎಂದಿಗೂ ಕೂಡ ಮೋಹಗೊಳ್ಳನು ಅಂತ ಹೇಳಿ ಹಿಂದೆ ನೋಡಿದ್ವಿ ಸರಿಯಪ್ಪ ನೀನೇನೋ ಹೇಳ್ತಾ ಇದ್ಯಾ ತಾಯುವವರನ್ನು ಕಂಡು ನೀನು ಮೋಹಗೊಳ್ಳಬೇಡ ಶೋಕಗೊಳ್ಳಬೇಡ ಸಾವು ಇವತ್ತು ಬರ್ಬೋದು ನಾಳೆ ಬರ್ಬೋದು ಅಥವಾ ಅದೊಂದು ಹೆಂಡು ಅದು ಗೊತ್ತಾಯ್ತು ಸಾವು ಬಂದ ಮೇಲಂತೂ ದುಃಖ ಆಗೋದಿಲ್ಲ ೇನು ಅದೇನು ಸರಿ ನನಗಂತೂ ಸಾವು ಬಂದರೆ ದುಃಖ ಆಗುವುದಿಲ್ಲ ನನಗೆ ಗೊತ್ತೇ ಆಗುವುದಿಲ್ಲ ಬದುಕಿರುವಾಗಲೇ ಪ್ರಾಬ್ಲಮ್ ಇದೆಯಲ್ಲ ಬದುಕಿರುವಂತಹ ಪ್ರಾಬ್ಲಮ್ ನೀವು ಸಾಲ್ವ್ ಮಾಡ್ತಾ ಇಲ್ವಲ್ಲ ಯಾವುದದು ಬದುಕಿರುವ ಪ್ರಾಬ್ಲಮ್ ಅಂದರೆ ಮಾತ್ರ ಸ್ಪರ್ಶಾಸ್ತು ಕೌಂತ್ಯ ಶೀತೋಷ್ಣ ಸುಖ ದುಃಖದ ಆಗಮ ಪಾಯಿನ ತ್ವರಿತ್ಯ ಇಲ್ಲಿ ಆ ವರ್ಡನ್ನು ಇಂಟ್ರೊಡ್ಯೂಸ್ ಮಾಡ್ದ ಒಂದೇ ಒಂದು ಶಬ್ದ ಅದನ್ನು ಆರಂಭಗೊಳಿಸ್ತಾ ಇದ್ದೀನಿ ಇಂಟ್ರೊಡ್ಯು ಇಂಟ್ರೊಡಕ್ಷನ್ ಮಾಡ್ದ ಅಪೋದ್ಘಾತ ಮಾಡಿದ್ವಿ ಇಲ್ಲಿ ಏನದು ಮಾತ್ರ ಸ್ಪರ್ಶಾಸ್ತು ಎಂದೇ ಹೇಳಿದೆ ನಾನು ಇಂದ್ರಿಯ ಹಾಗೂ ವಿಷಯವಸ್ತುಗಳು ಇದರ ಸಂಯೋಗದಿಂದ ಏನುಂಟಾಗುತ್ತೆ ಶೀತ ಉಷ್ಣ ಸುಖ ದುಃಖ ಇತ್ಯಾದಿಗಳ ಅನುಭವ ಇಲ್ಲೇ ಹೋದರೆ ಈ ಪರಿಸರದಲ್ಲಿ ಎಷ್ಟೇ ಶೀತ ಉಷ್ಣ ಸುಖ ದುಃಖ ಇರಲಿ ಎಲ್ಲಿಯ ತನಕ ನಮಗೆ ಸಂಯೋಗ ಅನ್ನೋದು ಉಂಟಾಗುದಿಲ್ಲೋ ತನಕ ಅದರ ಅನುಭವ ಸಂಯೋಗ ಉಂಟಾಯಿತೋ ಕಾಂಟ್ಯಾಕ್ಟ್ ಸೆನ್ಸ್ ಆರ್ಗನ್ಸು ಸೆನ್ಸ್ ಆಬ್ಜೆಕ್ಟ್ ಕಾಂಟ್ಯಾಕ್ಟ್ ಬಂತೋ ಅಲ್ಲಿ ಇದು ಕಟ್ಟಿ ತಿದ್ದು ಅಂತ ಅಯ್ಯೋ ಚೆನ್ನಾಗಿದೆ ಅಯ್ಯೋ ಚೆನ್ನಾಗಿದೆ ಇದೆರಡೆ ಅಯ್ಯೋ ಇದು ನನಗಿಷ್ಟ ಅಯ್ಯೋ ನನಗಿದೆ ಈ ಅನಿಷ್ಟ ಅನ್ನುವಂತಹ ಈ ದ್ವಂದ್ವ ಸುಮ್ ಸಮೂಹ ಇದು ಕಾಂಟ್ಯಾಕ್ಟಿಂದ ಉಂಟಾಗುವುದು ಒಂದು ರೂಲ್ ಇದೆ ಏನದು ಅಂದರೆ ಯಾವುದು ಸಂಯೋಗದಿಂದ ಉಂಟಾಗುತ್ತದೆಯೋ ಅದು ಅನಿತ್ಯ ಎಲ್ಲೂ ಕೂಡ ಯಾವುದೇ ಕಾಂಬಿನೇಷನ್ನಿಂದ ಪಾರ್ಟ್ ಜೋಡಿಸ್ಕೊಂಡು ಎರಡು ಮೂರು ಪಾರ್ಟ್ ಸೇರಿ ಆಗಿದೆಯೋ ಅದಕ್ಕೆ ವಿಯೋಗ ಆಗಿಯೇ ಆಗುತ್ತೆ ಎಷ್ಟು ಬಿಗಿಯಾಗಿ ಹಿಡ್ಕೊಂಡ್ರೂ ಆಗಿದೆ ಅದನ್ನು ಎಷ್ಟು ಬಿಗಿಯಾಗಿ ವಿಯೋಗ ಆಗಲಿ ಅಲ್ಲಿ ಹಿಡ್ಕೊಂಡ್ರೂ ಕೂಡ ಆಗಿ ಆಗುತ್ತೆ ಸಂಯೋಗ ಅಂದರೆ ಎರಡು ಸೇರಿ ಬಂದಿದ್ದು ಅಂತ ಅರ್ಥ ಅಲ್ಲೇ ಮೊದಲೇ ಎರಡು ಆಗಿತ್ತವ ನಾವು ಅದರಲ್ಲಿ ಒಂದು ಒಂದೊಂದು ಬುದ್ಧಿ ಮಾಡಿದ್ವಿ ನಮ್ಮ ಅವಿದ್ಯೆಯಿಂದ ಅಜ್ಞಾನದಿಂದ ಈಗ ಅವು ತಮ್ಮ ಕೆಲಸ ಮುಗಿಸ್ತು ಹೋದವು ಅಯ್ಯೋ ಹೋಯ್ತಲ್ಲ ಅಯ್ಯೋ ನಾಶವಾಯ್ತಲ್ಲ ಈ ಶರೀರ ಎಂಬುದು ಕೂಡ ಇದಕ್ಕೆ ಮೊಟ್ಟ ಹೆಸರು ದೇಹ ಅಂತ ಬಂತಲ್ಲ ದೇಹ ಅಂದರೆ ಏನು ದೇಹ ಉಪಚಗೆ ಅನ್ನುವಂಥ ಧಾತುವುದು ಅವಯವಗಳ ಜೋಡಣೆಯಿಂದ ಉಂಟಾಗಿರ್ತಕ್ಕಂಥದ್ದು ದಾಖಲ ಆಮೇಲೆ ನಾವು ಓಹ್ ಶರೀರ ಅದು ಇದು ಏನೋ ನೆಸ್ರ ಕೊಟ್ಕೊಬಿಟ್ಟು ಅವಯವಗಳ ಜೋಡಣೆ ಇಲ್ಲ ಹುಟ್ಟುವ ಮುಂಚೆ ಯಾವ ಯಾವ ಅವಸ್ಥೆಯಲ್ಲಿ ಅದಿತ್ತು ಎಲ್ಲಿತ್ತು ನಾನು ಅಂತ ಯಾವುದಕ್ಕೆ ಯಾರು ಅದಕ್ಕೆ ಅದಕ್ಕೆ ಅದಕ್ಕೆ ಅದಕ್ಕೆ ಅದಕ್ಕೆ ಎಲ್ಲಿತ್ತು ಅಸ್ತಿತ್ವ ಅದಕ್ಕೆ ಒಂದೊಂದೇ ಒಂದೊಂದೇ ಪಾರ್ಟ್ ಜೋಡಾಯ್ತು ಜೋಡಣೆ ಆಯ್ತಲ್ಲ ಅದಕ್ಕೆ ಬ್ರೈನ್ ಬಂತು ಕೈಕಾಲುಗಳು ಬಂತು ಕೂಲು ಕೂದಲು ಬಂತು ಆಮೇಲೆ ಹಲ್ಲು ಬಂತು ಆಮೇಲೆ ಒಂದೊಂದು ಅವಯವಗಳು ಹುಟ್ಟಿದವು ದೊಡ್ಡದಾಯ್ತದೆ ಉಪಚಯ ದೊಡ್ಡದಾಯ್ತದೆ ಶರೀರ ದೊಡ್ಡದಾಯ್ತದೆ ಯಾವುದು ಅವಯವಗಳ ಜೋಡಣೆಯಿಂದ ಬಂತು ಅದು ಅವಯವಗಳು ವಿಯೋಗವೂ ಆಗುತ್ತದೆ ಇದು ರೂಲ್ಸು ಎಲ್ಲ ಕಡೆ ಇದೆ ಪರ್ವತವು ತೊಗೊಂಡ್ರೂ ಇದೆ ಗಾಳಿ ತೊಗೊಂಡ್ರೂ ಇದೆ ಪಂಚಭೂತಗಳು ತಗೊಂಡ್ರೆ ಇದೆ ಇನ್ನು ಪಂಚಭೂತಗಳಿಂದ ಮಾಡಲ್ಪಟ್ಟಂತಹ ಈ ಶರೀರದಲ್ಲಿಲ್ಲವೇ ಅಥವಾ ನಾವು ಅನುಭವಿಸುವಂತಹ ವಸ್ತುಗಳಲ್ಲಿಲ್ವೇ ಪಂಚಭೂತಗಳಲ್ಲಿ ನಿಜವಾಗಿಯೂ ಇದೆ ಆದ್ದರಿಂದ ಅವು ಆಗಮ ಅಪಾಯನ ಬಂದು ಹೋಗ್ತಕ್ಕಂತಹ ಗೆಸ್ಟ್ಗಳು ಯಾರನ್ನಾದರೂ ಗೆಸ್ಟನ್ನು ಹಚ್ಕೊಡೋದಿಲ್ಲ ಆದರೂ ಇದೆಯಾ ಮೊದಲು ಹೋದ್ರೆ ಸಾಕಪ್ಪ ಅಂತ ಇದೆ ಗೆಸ್ಟ್ಗಳು ಅತಿಥಿ ಸೇವೆ ಮಾಡಬೇಕು ಅತಿಥಿ ದೇವೋ ಭವ ಅಂತ ಇದೆ ಶಾಸ್ತ್ರದಲ್ಲಿ ಆದ್ರಿಂದ ಬನ್ನಿ ಅಪ್ಪ ಯಾವ ತಿಥಿ ನಕ್ಷತ್ರ ನೋಡದೆ ಬಂದರೂ ಕೂಡ ನಾವು ನಿಮ್ಮನ್ನು ಅತಿಥಿ ಅಂತ ಹೇಳಿ ಸತ್ಕಾರ ಮಾಡಿ ನಮ್ಮ ಪುಣ್ಯವನ್ನು ನಾವು ಹೆಚ್ಚಿಸ್ಕೊಡಕ್ಕೆ ನಿಮಗೆ ಸತ್ಕಾರ ಮಾಡ್ತೇವೆ ಅದೇನೋ ಒಂದು ಧರ್ಮ ಬುದ್ಧಿ ಸರಿ ಆದರೆ ನೀವು ಯಾವಾಗಲೂ ಇದ್ದೇ ಬಿಡಿ ಅಂತ ಬಾಯಲ್ಲಿ ಬಂದರೂ ಕೂಡ ಹೃದಯದಲ್ಲಿ ಯಾವ ರೀತಿ ನಮಗೆ ಹೋಗಿದ್ವೋ ಅತಿಥಿ ಎಂದಿದ್ದು ಅಂತ ಹಾಗೆಯೇ ಸುಖ ದುಃಖ ಈ ಎರಡೆಯ ಇಂದ್ರ ಇಂದ್ರಿಯ ಹಾಗೂ ಇಂದ್ರದ ಇಂದ್ರಿಯದ ವಿಷಯ ವಸ್ತುಗಳ ಸಂಯೋಗದಿಂದ ಉಂಟಾಗಿರತಕ್ಕಂತಹ ಈ ಎರಡರಲ್ಲೂ ಈ ಎರಡರಲ್ಲೂ ಕೂಡ ಸಮವಾಗಿ ಅವು ಬಂದು ಹೋಗ್ತಕ್ಕಂಥದ್ದು ಯಾವ ರೀತಿಯಲ್ಲಿ ದುಃಖವನ್ನ ಅಯ್ಯೋ ಬರ್ದಿದ್ರೆ ಚೆನ್ನಾಗಿರ್ತಿತ್ತಪ್ಪಾ ಅಂತ ಮನ್ಸು ಬರುತ್ತೋ ಹಾಗೆ ಅಯ್ಯೋ ದುಃಖ ಸುಖ ಬೇಗ ಹೊರಟೋಯ್ತದಪ್ಪಾ ಅಂತ ನನ್ನ ಮನ್ಸು ಬರುತ್ತೋ ಹಾಗೆಯೇ ಸುಖ ಅಪ್ಪ ಸುಖ ಬಂತಲ್ಲಪ್ಪ ಅನ್ನುವಾಗ ಯಾವ ರೀತಿ ಆಗುತ್ತೋ ಅಬ್ಬ ಇದೊಂದು ಸ್ಪೀಡೆ ತೊಲತ್ತಲ್ಲಪ್ಪ ಅಂತ ಸುಖದ ದುಃಖದ ನಿವಾರಣೆಯಿಂದ ಯಾವ ಒಂದು ಇದಾಗತ್ತೋ ಇದೆಲ್ಲವೂ ಕೂಡ ತಾತ್ಕಾಲಿಕ ಆ ಕ್ಷಣಕ್ಕೆ ತಾತ್ಕಾಲಿಕ ಅನ್ನುವ ಶಬ್ದದ ಹಿಂದಿನೂ ಅದೇ ಇರುತ್ತೆ ತತ್ಕಾಲ ಭವ ತಾತ್ಕಾಲಿಕ ಆ ಕಾಲದಲ್ಲಿ ಹುಟ್ಟಿದ ಆ ಯಾ ಕಾಲದಲ್ಲಿ ಹುಟ್ಟಿದ ತಾತ್ಕಾಲಿಕ ತಾತ್ಕಾಲಿಕ ಅಷ್ಟೇ ಅದು ಕ್ಷಣಿಕ ಒಂದು ಕ್ಷಣ ಇರುತ್ತೆ ಇನ್ನೊಂದು ಕ್ಷಣದಲ್ಲಿ ಇರುವುದಿಲ್ಲ ಅದನ್ನು ಏನು ಮಾಡಬೇಕು ಅದು ಅನಿತ್ಯಹ ಅನ್ನುವಂಥ ಬುದ್ಧಿ ಮೊದಲಿರಬೇಕು ಆ ಜ್ಞಾನ ಮೊದಲಿರಬೇಕು ನಮಗೆ ಯಾವಾಗ ಈ ಜ್ಞಾನ ಇರುತ್ತೋ ಆ ಜ್ಞಾನ ಏನು ಮಾಡುತ್ತೆ ನಮಗೆ ಉಳಿದ ಪ್ರಯತ್ನಕ್ಕೆ ನಮಗೆ ಸುಲಭ ಮಾಡುತ್ತೆ ಉಳಿದ ಪ್ರಯತ್ನ ಯಾವುದು ಪಿಭಿಕ್ಷತ್ವ ಸಹಿಸಿಕೊಳ್ಳುವಂತಹ ಪ್ರಯತ್ನ ಇದೇನೋ ಸರಿ ಸ್ವಾಮಿ ದುಃಖವನ್ನು ಸಹಿಸಿಕೊಳ್ಬೇಕು ಅಂತೇನೋ ಹೇಳಿದ್ರಿ ಅದೇನೋ ಲೋಕದಲ್ಲಿ ಎಲ್ಲರೂ ಮಾತನಾಡ್ತಾರೆ ದುಃಖವನ್ನು ಸಹಿಸಿಕೊಡ್ರಪ್ಪ ದುಃಖವನ್ನು ಸಹಿಸಿಕೊಳ್ಳಿ ಶೋಕವನ್ನು ಸಹಿಸ್ಕೊಳ್ಳಿ ಅಂತ ಪಕ್ಕದ ಮನೆಯವರು ಹೇಳ್ತಾರೆ ಅವರೇನು ಮಾಡಲ್ಲ ಆದರೂ ಕೂಡ ಹೇಳ್ತಾರೆ ಅದೇನೋ ಸರಿ ಆದರೆ ಸುಖವನ್ನು ಸಹಿಸ್ಕೊಳ್ಳಿ ಅಂತ ಯಾಕೆ ಹೇಳಿದ್ರಿ ಇಲ್ಲಿ ಯಾಕೆ ಅಂದ್ರೆ ಇದೆರಡನ್ನೂ ಜೋ ಜೊ ಜೋಡ್ ಜೋಡಿಯಾಗಿ ಹೇಳ್ತಾ ಇರೋದೀಗ ಇದನ್ನು ಯಾವ ರೀತಿ ಸೇಸ್ಕೊಳ್ತೀರೋ ಸುಖವನ್ನು ಸೇಸ್ಕೊಳ್ಳಿ ಅಂತ ಒಂದು ಲಕ್ಷ ಲಾಟಿ ಹೊಂದ್ಬಿಟ್ಟು ಆ ಅಂತ ಹಾಟುದುಗೆ ಇದು ಮಾಡಿ ನೀವು ಉದ್ವೇಗಗೊಳ್ಬೇಡಿ ಉದ್ವೇಗಗೊಳ್ಬೇಡಿ ಯಾಕೆ ಮುಂದೆ ಹೇಳ್ತಾ ಮುಂದೆ ಹೇಳ್ತಾರ ಇದೆರಡೂ ಕೂಡ ನಮ್ಮನ್ನು ಆಟ ಆಡಿಸ್ತವೆ ಎರಡೂ ಕೂಡ ನಮ್ಮನ್ನು ಆಟ ಆಡಿಸ್ತವೆ ನಮ್ಮನ್ನು ನಮ್ಮ ತನದಲ್ಲಿ ಇರಲಿಕ್ಕೆ ಬಿಡುವುದಿಲ್ಲ ಮಂಗಗಳ ರೀತಿಯಲ್ಲಿ ಆಟ ಆಡುತ್ತವೆ ಸುಖ ಬಂದಾಗ ಹಿಗ್ತಾ ದುಃಖ ಬಂದಾಗ ಕುಗ್ಗುತ್ತಾ ಹೀಗೆ ಅದು ಸುಖ ಮತ್ತು ದುಃಖ ಎಲ್ಲರೂ ಕೂಡ ಜೋಡಿ ಜೋಡಿಯಾಗೇ ಬರೋದು ಹೊರತು ಯಾವತ್ತೂ ಯಾವಾಗಲೂ ಸುಖದಲ್ಲೇ ಅವನು ಹೇಳ್ತಾನೆ ಅಂತ ಎಲ್ಲೂ ಇಲ್ಲ ಮಹಾತ್ಮರಿಗೂ ಕೂಡ ಇಲ್ಲ ಮಹಾತ್ಮರಿಗೂ ಕೂಡ ಇದು ಇಲ್ಲ ಅದನ್ನು ನಾವು ತಿಳ್ಕೊಳ್ಬೇಕು ಆಮೇಲೆ ಇನ್ನೊಂದು ತಪ್ಪು ಕಲ್ಪನೆಗಳು ಎಷ್ಟೋ ಜನ ಬಂದ್ಬಿಡುತ್ತೆ ಯಾರಿಗೆ ಅಧ್ಯಾತ್ಮ ಮಾರ್ಗದಲ್ಲಿ ಈಗಷ್ಟೇ ಪ್ರವೇಶ ಮಾಡಿರ್ತಾರೋ ಅವರಿಗೆ ಇರುವಂತಹ ಸಂಶಯಗಳ ತರಮಾಲೆಗಳಲ್ಲಿ ಒಂದು ಏನಪ್ಪ ಅಂತ ಆಧ್ಯಾತ್ಮಿಕ ವ್ಯಕ್ತಿಗಳು ಬ್ರಹ್ಮಜ್ಞಾನಿಗಳು ಅವ್ರಿಗೇನು ಅಂದರೆ ಯಾವತ್ತೂ ರೋಗ ಬರಬಾರ್ದು ಒಂದು ಬ್ರಹ್ಮಜ್ಞಾನಿಗಳು ಯಾವತ್ತೂ ಕೂಡ ಸಾಯಬಾರದು ಬ್ರಹ್ಮಜ್ಞಾನಿಗಳು ಯಾವತ್ತೂ ದುಃಖವಾಗಬಾರದು ಇದು ಮೊಟ್ಟ ಮೊದಲನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಅಂದರೆ ಏನರ್ಥ ಅಂದರೆ ಇದು ತಪ್ಪು ಅಂತ ಅರ್ಥ ಈ ಸುಖ ದುಃಖ ಬರ್ತಕ್ಕಂಥದ್ದು ದೇಹ ಧರ್ಮ ಪ್ರಕೃತಿಯ ಧರ್ಮ ಇಂದ್ರಿಯ ವಿಷಯವಸ್ತುಗಳ ಸಂಯೋಗಜ ಧರ್ಮ ಅಂದರೆ ಸಂಯೋಗದಿಂದ ಹುಟ್ಟಿರುವ ಧರ್ಮ ಇದನ್ನು ತಪ್ಪಿಸಲಿಕ್ಕೆ ಯಾರಿಗೂ ಆಗುವುದು ಯಾಕಂದರೆ ನಾನು ಈಗ ಬಿಗಿಯಾಗಿ ಅದರ ಸಂಯೋಗದೇ ಇರಲಿ ಕಣ್ಣಿನ ಕಣ್ಣಿನ ಸಂಯೋಗ ಆಗದೆ ಅಲ್ಲಿ ಕಿವಿಯ ಸಂಯೋಗ ಆಗದಿರಲಿ ಮೂಗಿನ ಸಂಯೋಗ ಆಗದಿರಲಿ ನಾಲಿಗೆಯ ಸಂಯೋಗ ಆಗಿರಲಿ ಚರ್ಮದ ಸಂಯೋಗ ಆಗಿರಲಿ ಅಂತ ಕರ್ಕೊಂಡಿರೋಕ್ಕಾಗೋದಿಲ್ಲ ಜೀವನವೇ ನಡೆಯೋದಿಲ್ಲ ಹಾಗಾಯಿತು ಅಂದರೆ ಹಾಗಿದ್ರೆ ಅದನ್ನ ಕಾಂಟ್ಯಾಕ್ಟಿಗೆ ಬಿಡೋಣ ವಿಷಯ ವಸ್ತುಗಳಲ್ಲಿ ಅಂತ ಹೇಳಿದ್ರೆ ಕಾಂಟ್ಯಾಕ್ಟಿಗೆ ಬಿಟ್ಟಾಗ ಇದೆರಡಂತೂ ಕಟ್ಟಿಟ್ಟು ಬುತ್ತಿ ಅದು ಚೆನ್ನಾಗಿ ನಮ್ಗೆ ಗೊತ್ತಿರಬೇಕು ಇದು ಯಾವಾಗ ನಮ್ಗೆ ಚೆನ್ನಾಗಿ ಗೊತ್ತಿರುತ್ತೋ ಇನ್ನೊಂದು ವಿಷಯ ಚೆನ್ನಾಗಿ ಗೊತ್ತಿರಬೇಕೋ ಅವು ಬಂದಿದೆ ಅದರಿಂದ ಹೋಗುತ್ತೆ ಯಾವುದು ಬಂದಿಲ್ಲವೋ ಅವು ಹೋಗುವುದಿಲ್ಲ ಇದು ಚೆನ್ನಾಗಿ ತಿಳ್ಕೊಬೇಕು ಹೋದ ಯಾವುದು ಬಂದಿದೆಯೋ ಅದು ಹೋಗಲೇಬೇಕು ಯಾವುದು ಬಂದೇ ಇಲ್ಲವೋ ಅದು ಹೇಗೆ ಹೋಗಬೇಕು ಹೋಗಲ್ಲ ಅದನ್ನೀಗ ನಿಧಾನಕ್ಕೆ ಒಂದೊಂದು ಒಂದೊಂದು ಶ್ಲೋಕದ ರೂಪದಲ್ಲಿ ತೋರಿಸ್ಕೊಡ್ತಾ ಇದ್ದಾನೀಗ ಆದ್ರಿಂದ ಮೊಟ್ಟ ಮೊದಲನೆಯದಾಗಿ ಈ ಶಬ್ದವನ್ನ ಇಲ್ಲಿ ಪ್ರಾರಂಭ ಮಾಡಿದ ಅನಿತ್ಯ ಅವು ಅನಿತ್ಯಗಳು ಅಂದರೆ ಎಂದೆಂದಿಗೂ ಇರು ಮೂರೂ ಕಾಲದಲ್ಲಿ ಯಾವುದು ಇಲ್ಲವೋ ಅದು ಅನಿತ್ಯ ತ್ರಿಕಾಲಬಾಧಿತ ಸತ್ಯ ಅಂತ ಇದೆ ಸತ್ಯ ಆಗಬೇಕಾದ್ರೆ ಮೂರೂ ಕಾಲದಲ್ಲಿ ಅಬಾಧಿತವಾಗಿರಬೇಕು ಭೂತ ಭವಿಷ್ಯತ್ ವರ್ತಮಾನ ಅಂತಕ್ಕಂಥ ಸಾಮಾನ್ಯ ಅರ್ಥ ಇದು ಮೂರೂ ಕಾಲ ಅಂದರೆ ನಮ್ಮಲ್ಲಿ ವೇದಾಂತದಲ್ಲಿ ಭೂತ ಭವಿಷ್ಯತ್ ವರ್ತಮಾನ ಅಂದರೆ ಮಕ್ಕಳು ಹೇಳುವಂಥ ಮಾತಿದು ಜಾಗ್ರ ಸ್ವಪ್ನ ಸುಶುಪ್ತಿ ಈ ಮೂರು ಅವಸ್ಥೆಯಲ್ಲೂ ಕೂಡ ವ್ಯತ್ಯಯವಾಗದೇ ಇರತಕ್ಕಂಥದ್ದು ಯಾವುದಿದೆಯೋ ಅದೇ ನಿತ್ಯ ನಿತ್ಯ ಯಾವುದೋ ಅದೇ ಸತ್ತು ಯಾವುದು ಸತೋ ಅದೇ ಸತ್ಯ ಇದು ಚೆನ್ನಾಗಿ ತಿಳ್ಕೋಬೇಕು ನಮ್ಮ ಇಳಿಸ್ಕೋಬೇಕು ಒಳಗೆ ಕಾಫಿ ಹೇಗೆ ಮೇಲುಗಡೆಯಿಂದ ಹಾಕಿದ್ರೆ ನೀರು ಫಿಲ್ಟರ್ ಆಗಿ ನಿಧಾನಕ್ಕೆ ಹೋಗುತ್ತೋ ಗಡಿಬಿಡಿ ತೆಗದ್ರೆ ಗಸ್ಟ್ ಸಮೇತ ಹೋಗುತ್ತೋ ಹಾಗೆ ಗಷ್ಟು ಹೋಗಕ್ಕೆ ಬಿಡಬಾರ್ದು ಆ ಒಂದೇ ಒಂದೊಂದೇ ಆ ಫ್ಲೇವರು ಮತ್ತು ಇದು ಮಾತ್ರ ಹೋಗುವ ಹಾಗೆ ಅದನ್ನು ಒಳಗಡೆ ಇಳಿಸ್ಬೇಕಂತ ಆ ಒಂದು ಐಡಿಯಾ ತೊಗೊಂಡು ನಿಧಾನಕ್ಕೆ ಇಳಿಸ್ಬೇಕು ಅನಿತ್ಯತ್ವ ದರ್ಶನವನ್ನು ಹೇಗೆ ಭಗವಂತ ಇಲ್ಲಿ ಮಾಡಿಸ್ತಾ ಇದ್ದಾನೆ ಅಂತ ನಂತರ ಅವನು ಹೇಳ್ತಾನೆ ಎಂಹಿನ ಯಥಯಂತೇತೇ ಪುರುಷಂ ಪುರುಷರ್ಷಭ ಸಮೀರಂ ಸೋಮೃತತ್ವಾಯ ಕಲ್ಪತಿ ಇಲ್ಲೊಂದು ಬಿರುದನ್ನು ಕೊಟ್ಟ ಯಾರಿಗೆ ಅರ್ಜುನನಿಗೆ ಪುರುಷರ್ಷಭಾ ಸಾಮಾನ್ಯವಾಗಿ ಸಾಮಾನ್ಯ ಅರ್ಥ ಎಂದರು ಅಂದರೆ ಇದರ ಅರ್ಥ ಏನು ಅಪ್ಪ ಅಂತ ಹೇಳಿದ್ರೆ ಮನುಷ್ಯ ಗೂಳಿಯೇ ಅಂತ ಇದೇನಪ್ಪ ಹೀಗೆ ಹೇಳ್ತಾ ಇದ್ದೀರಲ್ಲ ಅಂದರೆ ಹಾಗಲ್ಲ ಸಂಸ್ಕೃತದಲ್ಲಿ ಕೆಲವೊಂದು ಪದಗಳನ್ನು ಅದಕ್ಕೆ ಪರವಾಗಿ ಅದರ ಮುಂದೆ ಜೋಡಿಸಿದರೆ ಹೊಗಳುವ ಅರ್ಥ ತೆಗಳುವ ಅರ್ಥ ಅಲ್ಲ ಆದರೆ ನಾವೇನು ಕೇಳ್ಕೊಂಡ್ಬಿಟ್ಟಿದ್ದೇವೆ ಅಂದರೆ ನಮಗೆಲ್ಲ ಉಳಿತವಾಗೇ ಅದೇ ಹೇಳಿದ ಅನಿ ಅವಿದ್ಯೆಯಲ್ಲಿ ಅಂತ ಈಗ ಸಂಸ್ಕೃತದಲ್ಲಿ ಒಂದು ಪದ ಇದೆ ನೀವೆಲ್ಲ ಕೇಳಿರ್ಬೇಕು ದೇವಾನಾಂ ಪ್ರಿಯ ಅಂತ ಅರ್ಥ ದೇವಾನಾಂ ಪ್ರಿಯ ಅಂದರೆ ಅರ್ಥ ಏನು ನಾವೆಲ್ಲ ನಮ್ಗೆ ಯಾರಾದರೂ ಒಬ್ರು ದೇವಾನಂ ಪ್ರಿಯ ಅಂದರೆ ಏನು ಅವರಿಗೆ ಪ್ರೈಸ್ ಹೇಗೆ ಕೊಟ್ಬಿಡ್ತೀವಿ ನಾವು ತೊಗೊಳ್ರಿ ನಮ್ಗೆ ಒಳ್ಳೆ ಪ್ರಶಸ್ತಿ ಕೊಟ್ಟರೆ ಪದ್ಮ ನಮಗೆ ಪದ್ಮ ವಿಭೂಷಣನೂ ಬೇಡ ಪದ್ಮಭೂಷಣನೂ ಬೇಡ ನಿಮಗೆ ಏನೇನು ಬೇಕೋ ಸರ್ಕಾರ ನಾವು ಮಾಡ್ತೀವಿ ಅಂದರೆ ಆದರೆ ನಿಜವಾಗಿಯೂ ಒಬ್ಬ ಸಂಸ್ಕೃತ ಗೊತ್ತಿರೋನಿಗೆ ಈ ಪದವನ್ನು ಕೇಳಿದಷ್ಟು ನಿನಗೆ ಯಾರೋ ಅದೋ ಅಪ್ಪ ಕೊಟ್ಟಿದ್ದು ಮೊದಲು ಅವನು ವಧಿ ಅಂತ ಯಾಕೆ ಅಂದರೆ ದೇವಾನಾಂ ಪ್ರಿಯ ಅಂದರೆ ದಡ್ಡ ಅಂತ ಅರ್ಥ ನೋಡಿ ಅಲ್ಲಿ ಉಲ್ಟೆ ದೇವತೆಗಳಿಗೇ ಪ್ರಿಯ ಅಂತ ನನಗಂತೂ ಅಲ್ಲ ಅಂತ ಅರ್ಥ ಅದು ದಾಟಿ ಇರಿ ಹೇಳುವಾಗ ಅದೊಂದು ದಾಟಿ ದೇವಾನಾವೇವ ಪ್ರಿಯ ಅಂದ ದೇವತೆಗಳಿಗೆ ಮಾತ್ರ ನೀನು ಬೇಕೋ ಅವ್ರಿಗೂ ಮಾತ್ರ ನೀನು ಪ್ರಿಯ ಬೇರೆ ಯಾರಿಗೂ ಅಲ್ಲ ಅಂತ ಆದ್ದರಿಂದ ಹಾಗೆ ಇಲ್ಲಿ ಋಷಭ ಅಂದರೆ ಹೂಳಿ ಪುಂಗಬ ಶ್ರೇಷ್ಠ ಅಂತ ಹಾಗೆ ಇದು ನಾಗ ಅಂದರೆ ಆನೆ ಈ ಎಲ್ಲ ಪ್ರಾಣಿಗಳ ಹೆಸರನ್ನ ಮುಂದೆ ಹಾಕದಾಗ ನೋಡಿ ಮನುಷ್ಯರ ಹೆಸರನ್ನು ಒಂದೂ ಹಾಕಲ್ಲ ಶ್ರೇಷ್ಠತೆಗೆ ಯಾಕಂದ್ರೆ ಅವ್ರಿಗೂ ಗೊತ್ತಿತ್ತು ಅಮ್ಮ ಶಾಸ್ತ್ರಕಾರರಿಗೆ ಮನುಷ್ಯರಿಗಿಂತ ಅವೇ ಶ್ರೇಷ್ಠ ಅವ್ರ ಹೆಸರನ್ನು ಜೋಡಿಸ್ಕೊಂಡ್ರೆ ನಮಗೆ ಗ್ರೇಟ್ನೆಸ್ ಬರುತ್ತೆ ನಮ್ಮ ಹೆಸರನ್ನು ಅವಕ್ ಹಾಕಿದ್ರೆ ಅವಕ್ ಸ್ಮಾಲ್ನೆಸ್ ಬರುತ್ತೆ ಅಂತ ಯಾಕಂದ್ರೆ ನಮ್ಮ ಬುದ್ಧಿಯೇ ಆ ರೀತಿ ಒಬ್ಬ ಮನುಷ್ಯನನ್ನ ಉತ್ಕೃಷ್ಟಕ್ಕೆ ಏರ್ಸ್ಬೇಕಾದ್ರೆ ಪ್ರಾಣಿ ಹೆಸರನ್ನು ಜೋಡಿಸ್ತಿದ್ರು ಹಿಂದೆ ಅದನ್ನ ನಾವು ಚೆನ್ನಾಗಿ ತಿಳ್ಕೊಳ್ಬೇಕು ಪ್ರಾಣಿಗೂ ಮನುಷ್ಯರಿಗೂ ಏನು ವ್ಯತ್ಯಾಸ ಅಂತ ಆದ್ರಿಂದ ಪುರುಷ ವೃಷಭ ಪುರುಷರ್ಷಭ ಸಂಧಿಯಾಗಿದೆ ಯಾವುದು ಗುಣಸಂಧಿ ಪುರುಷ ಋಷಭ ಪುರುಷರ್ಷಭ ಅಂತ ಸಂಧಿ ಆಗಿರೋದ್ರಿಂದ ಪುರುಷ ಶ್ರೇಷ್ಠನೇ ಅಂತ ಅರ್ಥ ಪುಂಗವ ಈ ರೀತಿಯಾಗಿ ಅನೇಕ ಶಬ್ದಗಳಿದೆ ಸಿಂಹ ಪುರುಷ ಸಿಂಹ ಮತ್ತೆ ಪುರುಷ ಕೇಸರಿ ನರಕೇಸರಿ ಅರಿಕೇಸರಿ ಅರಿಕೇಸರಿ ಅಂದರೆ ಬೇರೆ ಅರ್ಥ ಶತ್ರುಗಳಿಗೆ ದುಸ್ವಪ್ನಾಗಿರ್ತಕ್ಕಂಥವನು ಅಂತ ಅದೇನೇ ಇರಲಿ ಹೀಗೆ ಈ ಒಂದು ಏನು ಅಂದರೆ ನೀನು ಮನುಷ್ಯರಲ್ಲೇ ಉತ್ತಮ ಅಂತ ಯಾಕೆ ಅಂದರೆ ಮುಂದೆ ಹೇಳುವಂಥ ಗುಣ ನಿನ್ನಲ್ಲಿ ಇದ್ದರೆ ಮಾತ್ರ ಅಂತ ಸುಮ್ ಸುಮ್ಮನೆ ನಾನು ನೀನು ಹೊಗಳ್ತಾ ಇಲ್ಲ ಗುಣ ಸ್ನೇಹಿತಾ ನಿನಗೆ ನಾನೀಗ ಹೇಳ್ತಾ ಇದ್ದೀನಲ್ಲ ಆ ಗುಣಗಳು ನಿನ್ನಲ್ಲಿ ಇದ್ದರೆ ದೈನಂದಿನ ಜೀವನದಲ್ಲಿ ಈ ಗುಣಗಳು ನಿನ್ನಲ್ಲಿ ಇದ್ದರೆ ಆಗ ಮಾತ್ರ ನೀನು ಪುರುಷಾರ್ಥ ಬಾ ನ ಪುರುಷಂ ಅಂತ ಹೇಳಬೇಕು ಏನ್ರಿ ಸ್ತ್ರೀಯಂ ಅಂತ ಹೇಳಿಲ್ವಲ್ರಿ ಸ್ತ್ರೀಯಂ ಅಂತ ಹೇಳಿ ಹೇಳಲ್ಲ ಬರೀ ಪುರುಷಮ್ ಅಂದ್ರಲ್ಲ ಮಾಡೋದಿಲ್ವಾ ಅಂದರೆ ಹಾಗಲ್ಲ ಇಲ್ಲಿ ನಾನು ಆದರೆ ಅನೇಕ ಉಪನ್ಯಾಸಗಳಲ್ಲಿ ಹೇಳಿದಂತೆ ಸಂಸ್ಕೃತದಲ್ಲಿ ಪುರುಷ ಶಬ್ದ ಅಂತಕ್ಕಂಥದ್ದು ಮಾನವ ಸಾಮಾನ್ಯವಾಗಿ ಮನುಷ್ಯ ಸಾಮಾನ್ಯರಿಗೆ ಬಳಸುವಂತಹ ಪದ ಪುರವು ಶೇತೇ ಇದೆ ಪುರುಷ ಒಂಬತ್ತು ಬಾಗಿಲುಗಳು ಇರ್ತಕ್ಕಂತಹ ದೇಹದಲ್ಲಿ ಪುರಿಯಲ್ಲಿ ಅಂದರೆ ನಗರದಲ್ಲಿ ಜೀವನು ಇರುತ್ತಾನಾದ್ದರಿಂದ ದೇಹಿಯಾದಂತಹ ಆ ಜೀವನಿಗೆ ಪುರುಷ ಅಂತ ಹೇಳಿ ಯಾರೇ ಆಗಿದೆ ಆದ್ದರಿಂದ ಮತ್ತೆ ಇಲ್ಲಿ ಇನ್ನೊಂದಿದೆ ಹಿಡನ್ ಮೀನಿಂಗ್ ಏನಪ್ಪಾ ಅಂದರೆ ಪುರುಷಂ ಅಂತ ಇದೆ ಪೌರುಷಂ ಇಡೋನೇ ಪುರುಷ ಆ ಪೌರುಷ ಸ್ತ್ರೀಯರಿಗೂ ಇರ್ಬೋದು ಪುರುಷನಿಗೂ ಇರ್ಬೋದು ಪೌರುಷ ಅಂದರೆ ಏನು ರೀ ಅಂದರೆ ಸಾಮಾನ್ಯ ಪೌರುಷ ಅಲ್ಲ ಇದು ಶತ್ರುಗಳನ್ನು ಎದುರಿಸುವ ಪೌರುಷ ಅಲ್ಲವೇ ಅಲ್ಲ ಅದು ಯಾವನು ಬೇಕಾದರೂ ಹಿಂಗೆ ಹಿಂಗೆ ಹೊಗಳ್ರು ಬಿಟ್ಟು ಅವನ್ನ ಹಿಂಗೆ ತಳ್ಳಿ ತಳ್ಳಿದ್ರು ತಳ್ಳಿದ್ರು ಅವ್ನು ತಳಿಸ್ಕೊಂಡು ಬೇಕಾದ್ರೂ ಯಾವ ಮಾಡಿಬಿಡುವುದು ಶತ್ರುಗಳನ್ನು ಆಕ್ಸಿಡೆಂಟ್ ಹಾಕಿ ಹೊಂದ್ಬಿಡುವುದು ಆದರೆ ಪೌರುಷ ಅಂತ ಹೇಳಿದ್ರೆ ಆಧ್ಯಾತ್ಮಿಕ ಜೀವನದಲ್ಲಿ ಗುರಿ ಮುಟ್ಟುವಂತಹ ಖ್ಯಾತಿ ಆಧ್ಯಾತ್ಮಿಕ ಜೀವನದಲ್ಲಿ ಗುರಿ ಮುಟ್ಟುವಂತಹ ಛಾತಿ ಅದು ಯಾರಿಗಿದೆಯೋ ಅವನು ಪುರುಷ ಇಲ್ಲದೆ ಹೋದರೆ ಅವನು ಕೇವಲ ನರಶರೀರಧಾರಿ ಅಷ್ಟೇ ನರಶರೀರಧಾರಿ ಅಂದರೆ ಮನುಷ್ಯ ಅಂತಕ್ಕಂತಹ ದೇಹವನ್ನು ಹೊತ್ತವನು ಅಂತ ಅರ್ಥ ಆಗ್ತದೆ ಮನುಷ್ಯ ಆಗಿರಲಿ ಕಾವ್ಯ ಅದನ್ನು ಶ್ರೀರಾಮಕೃಷ್ಣರು ಕೂಡ ತುಂಬ ಅವರ ಬೆಂಗಾಲಿಯ ಒಂದು ಸ್ವಾರಸ್ಯವನ್ನು ಹೇಳ್ತಾರೆ ಮಾನ್ಹುಷ್ ಅದೇ ಮನುಷ್ಯ ಅಂತ ಯಾರಿಗೆ ಖುಷ್ ಅಂದರೆ ಒಳಗಡೆ ಜಾಗೃತಿ ಉಂಟಾಗಿದೆಯೋ ಅವನೇ ಮನುಷ್ಯ ಒಳಗಡೆ ಜಾಗೃತಿ ಉಂಟಾಗಿರಬೇಕು ಸಾಮಾನ್ಯ ಪಶುಗಳಿಗೂ ನನಗೂ ಇರತಕ್ಕಂಥ ವ್ಯತ್ಯಾಸ ಏನು ಅನ್ನುವಂಥ ಜಾಗೃತಿ ಉಂಟಾಗಿದ್ರೆ ಪಶು ವೃತ್ತಿಯಿಂದ ಆದ ಮೇಲೆ ಹೇಳಲಿಕ್ಕೆ ಸಹಾಯವಾಗುತ್ತೆ ಆಗಲೇ ಅವನು ಮನುಷ್ಯ ಅಂತ ಅನ್ಸ್ಕೊಳ್ತಾನೆ ಅಂತ ಶ್ರೀರಾಮಕೃಷ್ಣು ವ್ಯಾಖ್ಯಾನ ಅದೇನೇ ಇರಲಿ ಇಲ್ಲಿ ಭಗವಂತ ಏನೋ ಹೇಳ್ತಾ ಇದ್ದಾನೆ ಎಂ ಯಾರನ್ನು ಕಿ ಅಂದರೆ ಏಕೆಂದರೆ ಏಕೆಂದರೆ ಅಂದರೆ ಹಿಂದೆ ಹೇಳಿರುವಂತಹ ಕಾರಣ ಹಿಂದೆ ಹೇಳಿದೆಯಲ್ಲ ಯಾವುದು ಮಾತ್ರ ಸ್ಪರ್ಶ ಸುಖವಂತೆಯೇ ಶೀತೋಷ್ಣ ಸುಖ ದುಃಖದಾಹ ಆಗಮಾಪಾಯಿನೋ ಅನಿತ್ಯ ಅದಿತ್ಯಹ ತಾನ್ ತಿಥಿಕ್ಷಸ್ವ ಭಾರತ ಯಾಕಪ್ಪ ಸಹಿಸಿಕೊಳ್ಬೇಕು ಸಹಿಸಿಕೊಳ್ಳುವುದು ಯಾಕೆ ಅನ್ನೋದಕ್ಕೆ ಕಾರಣವನ್ನು ಇಲ್ಲಿ ಹೇಳ್ತಾ ಇದ್ದೇನೆ ನಾನು ಅಂತ ಹೀಗೆ ಅಂದರೆ ಏಕೆಂದರೆ ಯಾಕೆ ಸಹಿಸ್ಕೊಳ್ಬೇಕು ಅಂತ ಹೇಳ್ತಾ ಇದ್ದೇನೆ ಅಂದರೆ ಎಂ ಯಾರನ್ನೂ ಏತೆ ಈ ಎರಡು ಈ ಎರಡು ಅಂದರೆ ಯಾರು ಸುಖ ಮತ್ತು ದುಃಖ ಜೋಡಿ ಈ ಎರಡು ವ್ಯಥಯಂತಿ ವ್ಯಥಯಂತ ವ್ಯಥಯಂತ ಅಂದರೆ ಯಾರು ದುಃಖಗೊಳಿಸಲಾರವೋ ವಿಚಲ ವಿಚಲಿತಗೊಳಿಸದಾರವೋ ತನ್ನ ಸ್ವಸ್ಥಾನದಿಂದ ವಿಚಲಿತಗೊಳಿಸದಾರವೋ ಸಮದು ಸುಖಂ ಧೀರಂ ಎಂತನನ್ನು ವಿಚಲಿತಗೊಳಿಸಲಾರವೋ ಎಲ್ಲರೂ ಕೂಡ ವಿಚಾರಕ್ಕೆ ಒಳ್ಳೆಯವರೇ ಇದೆ ಹೇಳಿಲ್ಲ ಎಕ್ಸೆಪ್ಷನ್ನೇ ಇಲ್ಲ ಹುಲ್ಲಿನಿಂದ ಹಿಡಿದು ಕಿರಣ್ಯ ಗರ್ಭದವರೆಗೆ ಅದರ ವ್ಯಾಪ್ತಿ ಅಷ್ಟಿ ದೊಡ್ಡ ಎಲ್ಲರೂ ವ್ಯತೆಗೊಳಿಸುತ್ತೆ ಆದರೆ ಇಲ್ಲಿ ಸಹ ಅಂತ ಇದೆ ಅದು ಏನಪ್ಪ ಅಂತ ಹೇಳಿದ್ರೆ ಏಕವಚನವನ್ನು ಹೇಳ್ತಾ ಏಕವಚನ ಅಂದರೆ ಒಬ್ಬ ಅಂತ ಅರ್ಥ ಯಾರೋ ಒಬ್ಬ ಅಂತ ನೋಡಿ ಸ್ವಾರೋಗ್ಯ ತೃಣದಿಂದ ಹಿಡಿದು ಹಿರಣ್ಯ ಗರ್ಭದವರೆಗೆ ಎಷ್ಟು ಜನ ಪ್ರಯತ್ನ ಪಟ್ಟರು ಯಾರೋ ಒಬ್ಬ ಲಿಮಿಟೇಷನ್ ಹ್ಯಾಕ್ ಮಾಡ್ತೀವೋ ನೋಡಿ ಎಷ್ಟು ಕಷ್ಟ ಇದೆ ಅಂತ ಹೇಳಿ ನಾನು ಇಲ್ಲಿ ನಿಮಗೆ ಇದನ್ನು ಹೇಳಕ್ಕೆ ಬರ್ತಾ ಇಲ್ಲ ಐಸ್ ಕ್ಯಾಂಡಿ ಕೊಡೋಕ್ಕೆ ಬರ್ತಾ ಇಲ್ಲ ಅಥವಾ ಬೇರೆ ಏನು ಇದು ಮಾಡಲಿಕ್ಕೆ ಬರ್ತಾ ಇಲ್ಲ ವಸ್ತುಸ್ಥಿತಿಯನ್ನು ಸೆರೆದಿಟ್ಟಿದ್ದೇನೆ ವಸ್ತುಸ್ಥಿತಿಯನ್ನು ಅಥವಾ ನಿಮ್ಮನ್ನು ಹೆದರಿಸಬೇಕು ಅಂತೂ ಇಲ್ಲ ಆದರೆ ಮುಂದೆ ನಿಮಗೆ ಪ್ರೋತ್ಸಾಹವನ್ನು ನೀಡಲಾಗುತ್ತೆ ಹಾಗೆ ಅದಕ್ಕೆ ಪುರುಷತ್ವ ಅಂದರೆ ಇದೆ ಪೌರುಷ ಅಂದರೆ ಇದು ಖ್ಯಾತಿ ಹಾಗೆ ಅದೊಂದು ಹೋರಾಟ ಈ ಹೋರಾಟದಲ್ಲಿ ಸಮದುಃಖ ಸುಖನಾಗಿರಬೇಕು ಬ್ಯಾಲೆನ್ಸ್ ಬ್ಯಾಲೆನ್ಸ್ ಅಂತ ಕಾಪಾಡ್ಕೋಬೇಕು ಯಾರು ಸಮದು ಸುಖಂ ಅಂದರೆ ಸಮೇ ಯಹ ಸಹ ಸಮದು ಸುಖ ತಮ್ ಸಮ ದುಃಖ ಸುಖಂ ಇದು ಸಮಾಸ ಯಾರು ಸುಖದಲ್ಲೂ ದುಃಖದಲ್ಲೂ ಅಥವಾ ದುಃಖದಲ್ಲೂ ಸುಖದಲ್ಲೂ ಸಮವಾಗಿಯೇ ಇರುತ್ತಾನೆಯೋ ಅವನನ್ನು ಅಂತಹ ಧೀರನ ಜ್ಞಾನಿಯಾಗಿರಬೇಕು ಆವಾಗ ಮಾತ್ರ ಅವನು ಅಲ್ಲಾಡುವುದಿಲ್ಲ ಎರಡಕ್ಕೂ ಜ್ಞಾನಿ ಅಲ್ಲದವನು ಅದಕ್ಕೆ ಇದು ಹೀಗೂ ಹೋಗ್ತಾನೆ ಅದಕ್ಕೆ ಹಾಗೂ ಹೋಗ್ತಾನೆ ಅವನು ಅಲ್ಲಾಡಿಬಿಡ್ತಾನೆ ಅವನು ಅಸಮ ಇದು ಏನೋ ದುಃಖ ಸುಖ ಅಸಮ ದುಃಖ ಸುಖ ಅವನು ಯಾರೋ ಜ್ಞಾನಿ ಅಲ್ಲದೋ ಜ್ಞಾನಿ ಮಾತ್ರ ಇದರ ಒಂದು ಸ್ವಭಾವ ಗೊತ್ತಿತ್ತ ಮಾತ್ರ ಸಮ ದುಃಖ ಸುಖ ಹೇಗೆ ಸಮ ದುದುಃಖ ಸುಖ ಅಂದರೆ ಸುಖವು ಬಂದು ಯಾವ ರೀತಿ ನನ್ನನ್ನು ಸಂತೋಷಗೊಳಿಸ್ತಾ ಇದೆಯೋ ದುಃಖವು ಹಾಗೆಯೇ ಹೋಗಿ ನನ್ನನ್ನು ಸಂತೋಷಗೊಳಿಸ್ತಾ ಇದೆ ಆದ್ದರಿಂದ ಅದೆರಡು ಸಮ ಅಥವಾ ಸುಖವು ಹೇಗೆ ನನ್ನಿಂದ ಹೊರಟು ದುಃಖಗೊಳಿಸುತ್ತಾ ಇದೆಯೋ ದುಃಖವು ಬಂದು ಹೇಗೆ ನನ್ನನ್ನು ದುಃಖಗೊಳಿಸ್ತಾ ಇದೆಯೋ ಆದ್ದರಿಂದೂ ಅದೆರಡು ಸಮ ಅಥವಾ ಸುಖವು ಹೋಗಿದ್ದೇ ದುಃಖ ಐದು ಹೋಯ್ತಲ್ಲ ನಮ್ಮ ಸೀಟೂ ಮೂರು ವರ್ಷಕ್ಕೇನೆ ಅಂತ ಸುಖ ಸುಖ ಹೊರಟೋಯ್ತು ಅಥವಾ ಇಷ್ಟ ನಿವೃತ್ತಿ ಆಯಿತು ಅನಿಷ್ಟ ಪ್ರಾಪ್ತಿ ಆಯಿತು ಆದರೆ ದುಃಖ ಆದ್ರಿಂದ ಅದೆರಡೂ ಕೂಡ ಎರಡಲ್ಲ ಒಂದೇ ಇಲ್ಲಿ ನೋಡಿ ಇನ್ನೂ ಅತಸ್ತ್ರ ಬರ್ತಾ ಇದೆ ಇದೆರಡೂ ಎರಡಲ್ಲ ಒಂದೇ ಅನ್ನುವಂತಹ ಜ್ಞಾನ ಯಾರಿಗಿದೆಯೋ ನಾವು ತಿಳ್ಕೊಂಡಿದ್ವಿ ಇದು ಸುಖ ಇದು ದುಃಖ ಅಂತ ಇದು ಇದು ಅಂತಿಲ್ಲ ಒಂದೇ ಇರೋದು ಒಂದೇ ಇರೋದು ಇದೆರಡು ಒಂದೇ ಅನ್ನುವಂತಹ ಜ್ಞಾನ ಇದೆರಡು ಒಂದೇ ವಿವಿಧ ಸನ್ನಿವೇಶದಲ್ಲಿ ವಿವಿಧ ವ್ಯಕ್ತಿಗೆ ಬೇರೆ ಬೇರೆ ರೀತಿಯಲ್ಲಿ ಅನುಭವವನ್ನು ಕೊಡುವಂತಹ ಒಂದು ಯಾವ ಒಂದು ಪದಾರ್ಥವೋ ಅಥವಾ ಒಂದು ಅನುಭವವೋ ಇದರಿಂದ ನಾನು ನನ್ನ ಸ್ವಸ್ಥಿತಿಗೆ ವಿಚಲನೆಯನ್ನು ಉಂಟು ಮಾಡಬಾರ್ದು ಯಾವತ್ತೂ ಕೂಡ ನನ್ನ ಒಂದು ಸ್ವಸ್ಥಿತಿ ಯಾವುದಿದೆಯೋ ನನ್ನ ಆತ್ಮ ಅದರಿಂದ ನಾನು ವಿಚಲಿತಗೊಳ್ಬಾರ್ದು ಹಾಗಿದ್ರೆ ಏನಾಗುತ್ತೆ ಸಹ ಅಂತ ಒಬ್ಬ ಅಮೃತತ್ವಾಯ ಕಲ್ಪತಿ ಅಂಥವನು ಮಾತ್ರ ಅಮೃತತ್ವದ ಅಮೃತತ್ವವನ್ನು ಹೊಂದಲಿಕ್ಕೆ ಅಮ ಅಮೃತತ್ವವನ್ನು ಹೊಂದಲಿಕ್ಕೆ ಸಮರ್ಥನಾಗುತ್ತಾನೆ ಕಲ್ಪತೆ ಅಂದರೆ ಸಮರ್ಥನಾಗುತ್ತಾನೆ ಸಾಮರ್ಥ್ಯವನ್ನು ಹೊಂದುತ್ತಾನೆ ಅಂತ ಅರ್ಥ ಇಲ್ಲಿ ಅಧಿಕಾರಿಯನ್ನು ಹೇಳಿದೆ ಅಧಿಕಾರಿಯನ್ನು ಈ ಶ್ಲೋಕದಲ್ಲಿ ಹೇಳಿದೆ ಏನಿದು ಅಧಿಕಾರಿ ಅಂದರೆ ಅಮೃತ ಅಂದರೆ ಮೋಕ್ಷ ಅಮೃತ ಅಂದರೆ ಮೋಕ್ಷ ಸಾವಿಲ್ಲದೆ ಇರ್ತಕ್ಕಂತಹ ಹುಟ್ಟೂ ಇಲ್ಲೇ ಏರ್ತಕ್ಕಂತಹ ಸ್ಥಿತಿ ಅಮೃತ ಮೋಕ್ಷ ಅಮೃತತ್ವ ಅಂದರೆ ಅದರ ಎಸ್ತೆನ್ಸು ಅದರ ಎಸ್ತೆನ್ಸ್ ಮೋಕ್ಷದ ಎಸ್ತೆನ್ಸ್ ಯಾವುದು ಮುಕ್ತಿಯ ಎಸ್ತೆನ್ಸ್ ಯಾವುದು ಅಂದರೆ ಜ್ಞಾನ ಜ್ಞಾನವೇ ಮುಕ್ತಿಯ ಎಸ್ತೆನ್ಸು ಹೂವಿಗೆ ಮಕರಂದವು ಯಾವ ರೀತಿಯಲ್ಲಿ ಅದರ ಎಸ್ತೆನ್ಸೋ ಹಾಗೆಯೇ ಮುಕ್ತಿ ಅಥವಾ ಮುಕ್ತನಿಗೆ ಜ್ಞಾನ ಎತ್ತೆನು ಆ ಜ್ಞಾನ ಬರಬೇಕಾದ್ರೆ ಅವನು ಇವೆರಡರಿಂದ ವಿಜಯಿಸಗೊಳ್ಳಲಾಗಬಾರದು ಇಲ್ಲದೆ ಹೋದರೆ ಇವೆರಡೂ ಕೂಡ ಅವನನ್ನ ಜ್ಞಾನಕ್ಕೆ ಅಧಿಕಾರಿಯನ್ನಾಗಿ ಮಾಡಲಾರದು ಒಂದು ದುಃಖಿತಗೊಳ್ತಾನೆ ಇಲ್ಲ ಸುಖಿಸ್ತಾನೆ ಎರಡರಲ್ಲೂ ಕೂಡ ಆತ ಬ್ಯಾಲೆನ್ಸ್ ಮೈಂಡ್ ಇರೋದಿಲ್ಲ ಎಲ್ಲೇ ತನಕ ಅವನಿಗೆ ಆಲೋಚನೆ ಮಾಡುವಂತಹ ವಿವೇಚನೆ ಮಾಡುವಂತಹ ಬ್ಯಾಲೆನ್ಸ್ಡ್ ಮೈಂಡ್ ಇರುವುದಿಲ್ಲವೋ ಅಲ್ಲಿ ತನಕ ಜ್ಞಾನ ಅನ್ನೋದು ಅದರಲ್ಲಿ ನಿಲ್ಲುವುದಿಲ್ಲ ಅಲ್ಲಾಡ್ತಾ ಇರುತ್ತೆ ಮನಸ್ಸು ಅಂತಕ್ಕಂಥದ್ದು ಸುಖ ಬಂದಾಗ ದುಃಖ ಬಂದಾಗ ಹೀಗನ್ನತ್ತೆ ಇದರಲ್ಲಿ ಯಾವ ರೀತಿಯಲ್ಲಿ ನೀವು ಜ್ಞಾನವನ್ನು ಇಡ್ತೀರ ತಗೊಳ್ಳೋದಿಲ್ಲ ಅದು ಜ್ಞಾನವನ್ನು ಜ್ಞಾನವನ್ನು ತೊಗೊಳಬೇಕಾದ್ರೆ ಹೀಗೇ ಇರಬೇಕಲ್ಲ ಯಥಾ ನೀವೋ ನಿವಾಸಸ್ಥೋ ನೇಂಗದೆ ಸೋಪವಾ ಗಾಳಿಯಿಲ್ಲದಂತಹ ನಿರ್ವಾತ ಪ್ರದೇಶದಲ್ಲಿ ಇರ್ತಕ್ಕಂತಹ ಮನಸ್ಸಿನ ಆ ಮನಸ್ಸಿದ್ದಾಗ ಆ ಮನಸ್ಸಿಗೆ ಈ ಜ್ಞಾನ ಅಂತಕ್ಕಂಥ ಹೆಪ್ಪನ್ನು ಹಾಕಿದಾಗ ಅದರಿಂದ ಮಸಿಸಿದಾಗ ಶ್ರವಣ ಮನನ ನಿಧಿಧ್ಯಾಸನ ಮಾಡಿ ಮಸಿಸಿದಾಗ ನಿಧಿಧ್ಯಸನದ ಮಥನದ ಮಹಾಫಲದಿಂದ ನವನೀತ ಅಂತಕ್ಕಂತಹ ಜ್ಞಾನ ಉತ್ಪತ್ತಿಯಾಗತ್ತೆ ಆದ್ದರಿಂದಲೇ ನೀವು ಹೆಪ್ಪು ಹಾಕಿ ನಾನು ಅಲ್ಲಾಡ್ತಾ ಇರ್ತೀನಿ ಅಂದ್ರೆ ಅದು ಹೆಪ್ಪು ಹಾಕಿ ಇದೇ ಆಗಲ್ಲ ಗುರು ಮಾರು ಹೇಳ್ಬಿಡ್ತಾರಲ್ಲಿ ಹಾಲನ್ನು ಹೆಪ್ಪು ಮೇಲೆ ಏನು ಮಾಡಬೇಕು ನಿಶ್ಚಿಂತ ಮಾತನ್ನು ಇಡಬೇಕು ಅದನ್ನು ಆಚೆ ತಗೊಂಡು ಈಚೆ ತಗೊಂಡು ಅಲ್ಲಿ ತೊಗೊಂಡು ಹೋಗೋದು ಇಲ್ಲಿ ತೊಗೊಂಡು ಹೋಗೋದು ಮಾಡಿದ್ರೆ ಅದು ಡಿಸ್ಟರ್ಬ್ ಮಾಡಬಾರ್ದು ಜ್ಞಾನ ಹೆಪ್ಪು ಹಿಂಗೆ ಹಾಕ್ಬಿಡ್ಬೇಕು ಸುಖ ದುಃಖ ಅನ್ನುವಂಥ ನೀವೇನೋ ಹೊರಗಡೆ ಹಿಂಗೆ ಕೂತ್ಕೊಂಡ್ಬಿಡ್ತೀರಾ ಅಲ್ಲಾರ ಹಿಂಗೆ ಕೂತ್ಕೊಂಡ್ಬಿಡ್ತೀನಿ ಅಂತ ಒಳಗಡೆ ಅಲ್ಲಾ ಅದು ಆ ಮನಸ್ಸಲ್ಲಾರಬಾರ್ದಲ್ಲ ಪಿಕ್ನಿಕ್ ಕರ್ಕೊಂಡೋಗುತ್ತೆ ಥಿಯೇಟ್ರ್ ಕರ್ಕೊಂಡು ಹೋಗುತ್ತೆ ನೆಂಟರು ಮದುವೆ ಮನೆಗೆ ಕರ್ಕೊಂಡು ಹೋಗುತ್ತೆ ಬೇಡದಿದ್ದವರು ಪ್ರವಾಸ ಮಾಡಿಸುತ್ತೆ ನಿಮ್ಮ ದ್ವೇಷಿಗಳ ಪಕ್ಕದೋಗುತ್ತೆ ಯಾಕಂದರೆ ಅದು ಕಾಯ್ಬಾರ್ದಲ್ಲ ಅದಕ್ಕೆ ಈ ಹೇಗಾದ್ರೂ ನನ್ನ ದ್ವೇಷಿಯೇ ಪ್ರಿಯ ಅಂತೇಳಿ ಅವ್ನಿಗೆ ಇಟ್ಕೊಳುತ್ತೆ ಅವ್ನ ಬಗ್ಗೆ ಆಲೋಚನೆ ಮಾಡ್ತೀನಿ ಏನು ಹಿಂಗೆ ಮಾಡ್ಬಿಟ್ಟಲ್ಲ ಅಲ್ಲ ನಿಕಪ್ಪ ಬೇಕೋ ಅವ್ನು ತಪ್ಪು ಹೋಗ್ತಾ ಆಗ ಇಲ್ಲ ಆದರೆ ಅವನ ಬಗ್ಗೆನೇ ಆಲೋಚನೆ ಯಾಕೆ ಅಂದರೆ ಇದು ಸುಮ್ಮನೆ ಕೂತ್ಕೊಳ್ಳೋಕಾಗ್ತಾ ಸುಣ್ಣ ಕೂತವಾಗಿ ಆಗ್ತಾ ಇದೆ ಹಾಗಾಗೋದಿಲ್ಲ ಅದೆಲ್ಲ ಯಾವುದು ಅಂದರೆ ಸುಖ ಮತ್ತು ದುಃಖ ಸುಖ ಮತ್ತು ದುಃಖ ಇಲ್ಲಿ ಡಿಸ್ಕಸ್ ಮಾಡಿದ್ರು ಕೇವಲ ಉಪಲಕ್ಷಣ ಉಪಲಕ್ಷಣ ಅಂದರೆ ಏನು ಅಂದರೆ ಸ್ಯಾಂಪಲ್ ಸ್ಯಾಂಪಲ್ ನಮೂದೆ ಸುಖ ದುಃಖ ಅನ್ನೋದು ಯಾವ ರೀತಿಯಲ್ಲಿ ದ್ವಂದ್ವವೋ ಜಾತಿಯಲ್ಲಿ ಇರತಕ್ಕಂಥ ಎಲ್ಲವನ್ನೂ ಇಲ್ಲಿ ಸ್ವೀಕರಿಸಬೇಕು ಅಂತ ಅರ್ಥ ಸಮಶೀತೋಷ್ಠ ದುಃಖದಾಹ ಅಂತ ಮುಂದೆ ಎಲ್ಲೆಲ್ಲಿ ಅವನು ಹೇಳ್ತಾ ಇದ್ದಾನೋ ಎಲ್ಲದರಿಗೂ ಸಮ ಸಮ ಅಂತ ಆ ಎಲ್ಲ ಕ್ರಮವನ್ನ ಇಲ್ಲಿ ತೆಗೆದುಕೊಳ್ಬೇಕು ಆ ಎಲ್ಲ ಕ್ರಮವನ್ನ ಅಂದ್ರೆ ನಿಮ್ಮ ಮನಸ್ಸು ಎಲ್ಲದಕ್ಕೂ ಆಚೆ ಈಚೆ ಅಲ್ಲಾರದ ಸಮ ಬುದ್ಧಿಯಲ್ಲಿರಬೇಕು ಇದು ಯಾವ ರೀತಿಯಲ್ಲಿ ಆತ್ಮ ಸಾಕ್ಷಾತ್ಕಾರಕ್ಕೆ ಆತ್ಮಜ್ಞಾನಕ್ಕೆ ಹಾನಿಕರವೋ ದುಃಖವೂ ಆದ ಸುಖವೂ ಕೂಡ ಆತ್ಮಜ್ಞಾನಕ್ಕೆ ಆತ್ಮ ಸಾಕ್ಷಾತ್ಕಾರಕ್ಕೆ ಹಾನಿಕರ ಆದ್ದರಿಂದ ಎರಡೂ ನಿಕ್ಷನ ಇದು ಸಮ ಎರಡೂ ಕೂಡ ಶತ್ರುಗಳೇ ಸುಖ ಬಂದ ತಕ್ಷಣ ಇದೇನು ನನ್ನ ಮಿತ್ರ ಅಲ್ಲ ಮಹಾಶತ್ರು ಅದು ಯಾಕೆ ಅಂದರೆ ನಮ್ಮ ಥಿಂಕ್ ಮಾಡಿಕೊ ಬಿಡಲ್ಲ ನನ್ಗೆ ಯಾಕೆ ಇದಾದರೂ ಅಟ್ಲೀಸ್ಟ್ ನನಗೆ ಯಾಕಪ್ಪ ಅಂತರಾರಂಭ ಬಂತು ನಾನು ಏನಪ್ಪ ತಪ್ಪು ಮಾಡಿದೆ ಅಂತ ಅಧರ್ಮದ ಕುರಿತಾದ್ರೂ ಆಲೋಚನೆ ಮಾಡ್ತಾನ ಸುಖ ಬಂದಾಗ ಅವತ್ತೂ ಕೂಡ ಹಂಗೆ ಆಲೋಚನೆ ಮಾಡಲ್ಲ ನಮ್ಮ ನೋಡಿದ ನನಗೆ ಬರಬೇಕಾಗಿತ್ತದು ದೀವ ಬ್ಯಾಲೆನ್ಸ್ ಸಮೇತ ಬಂದಿದೆ ಅಂತ ಇದು ಬ್ಯಾಲೆನ್ಸ್ ಸಮೇತ ಬರಬಾರ್ದು ಅಂತ ದುಃಖ ಯಾಕೆ ಬ್ಯಾಲೆನ್ಸ್ ಸಮೇತ ಬರಬಾರ್ದು ನಾ ಆಲೋಚನೆ ಯಾಕೆ ಮಾಡಬಾರ್ದು ಇದು ಪ್ರಕೃತಿಯ ನಿಯಮ ಪ್ರಕೃತಿಯ ನಿಯಮ ನೀನು ಧರ್ಮದಲ್ಲಿ ಹೋಗ್ತಾ ಇದೆಯಾ ನೀನು ಅಧರ್ಮದಲ್ಲೂ ಹೋಗ್ತಾ ಇದೆಯಾ ನೀನು ಅಧ್ಯಾತ್ಮ ಮಾರ್ಗದಲ್ಲೂ ಹೋಗ್ತಾ ಇದ್ಯಾ ನೀನು ಆತ್ಮ ವಿಕಾಸದ ಮಾರ್ಗದಲ್ಲಿ ಹೋಗ್ತಾ ಇದೆಯಾ ನೀನು ಆತ್ಮದ ಸಂಕೋಚನದ ಮಾರ್ಗದಲ್ಲಿ ಹೋಗ್ತಾ ಇದ್ಯಾ ಧರ್ಮಧರ್ಮ ಅಂದ್ರೆ ಇನ್ನೇನಲ್ಲ ವೆರಿ ಬ್ರಾಡ್ ಡೆಫಿನೇಷನ್ ಕೊಟ್ಬಿಡ್ತೇನೆ ನೋಡಿ नम आत्म विकसनगतो अव धर्म यू नम आत्म संकोचगतो अवू अधर्मदू अध अधर्म कार्य अतो सुख के कारण याद धर्म कार्य के कारण कार्य के कारण कार्य के कारण ಕಾರಣ ಇದ್ದರೆ ಕಾರ್ಯ ಉಂಟಾಗಬೇಕು ಕಾರ್ಯ ಇದೆಯೋ ಅಂದರೆ ಕಾರಣ ಇತ್ತು ಬಿಡದೇ ಇರ್ತವೆ ಅವರು ಸ್ವಚ್ಛತೆಗೆ ಒಂದು ಒಂದನ್ನು ಬಿಟ್ಟಿರಲಾಗ ಇದನ್ನು ಚೆನ್ನಾಗಿ ಈ ಧೀರ ಈ ಜ್ಞಾನಿ ಅದು ಚೆನ್ನಾಗಿ ಅವ್ರ ಮನಸ್ಸನ್ನು ಚೆನ್ನಾಗಿ ತಿಳ್ಕೊಂಡಿರ್ತಾನೆ ಹೀಗಾಗಿ ಏನಾಗುತ್ತೆ ಅಂದರೆ ಅವನಿಗೆ ಅವುಗಳು ಬಂದಾದರೂ ಕೂಡ ಅವನ ಪ್ರಾರಂಭದ ಜೊತೆಯಿಂದ ಬಂದೇ ಬರುತ್ತೆ ಗುರುಮಾರಾದರೆ ಕೈ ಮುಡ್ಕೊಳ್ಳಿಲ್ವಾ ತೀರಾ ಅಂತ ಕೈ ಮುಗ್ಯೋ ಅವರು ಮಗುವಂತರ ಹೇಳೋರು ಈ ಇದರಲ್ಲಿ ದೇವಿ ಒಬ್ಬರಿದ್ದಾಳೆ ಅವನು ಅವಳ ಭಕ್ತ ಒಬ್ಬ ಇದ್ದಾನೆ ಅವಳ ಭಕ್ತ ಈಗ ಕೈ ಮುಡ್ಕೊಂಡಿದ್ದಾನೆ ಈ ರೀತಿಯಲ್ಲಿ ಅವ್ರಿಗೆ ಹೇಗೆ ನೋಡ್ತಾ ಇದ್ರು ಅಂದರೆ ದುಃಖವನ್ನು ಹರ್ಡ್ ಪರ್ಸೆಂಟ್ ಬೇಜಲ್ಲಿ ನೋಡ್ತಾ ಇದ್ದರು ಜ್ಞಾನಿಗಳಿಗೂ ನಮಗೂ ಇದೆ ನಾನು ಅಯ್ಯೋ ಹೋಯ್ತಲ್ಲ ಕೈ ಅಂತ ದೇಹಾಭಿಮಾನಿಯಾದಂತಹ ನನಗೆ ಅಯ್ಯೋ ಹೋಯ್ತಲ್ಲ ನನ್ನ ಕೈ ಅಂತ ಅಥವಾ ನಾನೇ ಹೋದೆ ಅಂತ ಕೈ ಹೋಯ್ ಅಂದ್ರೆ ನಾನೇ ಹೋದ ಯಾಕಂದ್ರೆ ಕೈ ಅಂದರೆ ಅಭಿಮಾನ ಆದ್ರಿಂದ ಅವಳು ಆದ್ರೆ ಅವ್ರಿಗೆ ಯಾವ ರೀತಿ ಇರಂದ್ರೆ ತನ್ನ ದೇಹವನ್ನೇ ಥರ್ಡ್ ಪರ್ಸನ್ ರೀತಿಯಿಂದ ನೋಡ್ತಾ ಇರ್ತಾರ ಅಂದ್ರೆ ಈಗ ಬೇರೆ ಯಾರ್ದು ಅಂತ ಈಗ ಬೇರೆ ಯಾರೇ ಅಪ್ಪ ಅಂತ ನಾವು ಹೇಳಲ್ವಾ ಅವ್ರಿಗಲ್ಲಪ್ಪ ನಮ್ಗೆ ಆಗ್ಲಿಲ್ಲ ಅಲ್ಲ ಹಾಗೆ ನಮಗನ್ಸುತ್ತಲ್ವಾ ಹಾಗೆ ಅವ್ರಿಗನ್ಸ್ತಾ ಇರ್ತಾರೆ ತಮ್ಮ ಸ್ವಂತ ದೇಹದ ಮೇಲೇ ಮಮಕಾರವಿರಲಿಲ್ಲ ದುಃಖ ಅನುಭವ ಆಗುತ್ತೆ ನೋವು ಆಗುತ್ತೆ ಎಲ್ಲ ಆಗತ್ತೆ ಆದರೆ ಅದು ಕಂಟುಕೊಳ್ಳೋದಿಲ್ಲ ಯಾಕೆ ಆಗಮ ಅಪಾಯ ಆಗಮ ಅಪಾಯ ಆಗಮ ಅಪಾಯ ಆದ್ದರಿಂದ ಅಂತಹ ಮನಸ್ಸು ಏನಾಗುತ್ತೆ ಅದಕ್ಕೆ ಫ್ರೀ ಟೈಮ್ ಜಾಸ್ತಿ ಸಿಗುತ್ತೆ ನೋಡಿ ಇದು ಸೈಕಾಲಜಿ ಯಾವಾಗ ಇದ್ರ ಬಗ್ಗೆ ಜಾಸ್ತಿ ಅದು ಹೊರಟೆ ಕುಚ್ಚೋದಿಲ್ವೋ ಹೊರಟೆ ಅಂದರೆ ಹೊರಗಡೆ ಅಲ್ಲ ಹರಟೆ ಒಳಗಡೆ ಮಂತ್ ಓಡಾಡ್ತಿದ್ದು ಅದಕ್ಕೆ ಹರಟೆ ಅಂತ ಇದ್ದರು ಆಧ್ಯಾತ್ಮಿಕ ಜೀವನದಲ್ಲಿ ಡೆಫನೇಷನ್ ಎಲ್ಲ ಹೆಚ್ಚು ಆಗುತ್ತೆ ನಿಮ್ಮ ಲೌಕಿಕ ಡೆಫಿನೇಷನ್ ಒಂದು ನಡೆಯೋದಿಲ್ಲ ಇದಕ್ಕೆ ಸಪರೇಟ್ ಡೆಫಿನೇಷನ್ ಕೊಡಬೇಕಾಗತ್ತೆ ಮನ್ಸು ಓಡಾಡ್ತಿದ್ರೆ ಹಲ್ಟೆ ಅಂತ ಮನ್ಸು ಒಂದೇ ಕಡೆ ಇದ್ದರೆ ಮೌನ ಅಂತ ಸುಮ್ಮನೆ ಹೀಗಿದ್ದರೆ ಅದು ಕಾಷ್ಟ ಮೌನ ಅಂತ ಕಾಷ್ಟಮೌನ ಅಂದರೆ ಗೊತ್ತಿದ್ದ ಹೆಸರು ಏನು ಅಂತ ಒಬ್ಬಾಗ ಒಂದು ದಿವಸ ಮೌನ ವೃತ್ತ ಮಾಡಬೇಕು ಅಂತ ಸಂಕಲ್ಪ ಮಾಡ್ಕೊಂಡಿದ್ದಂತೆ ಪಕ್ಕದ ಕಡ್ಡಿ ಇಟ್ಕೊಂಡಿದ್ದಂತೆ ಸರಿ ಮೌನ ಗೊತ್ತಾಯಿತು ಪಕ್ಕದಲ್ಲಿ ಪಕ್ಕದ ಮನೆಯವರು ಬಂದರು ಇವರು ಮೌನ ಅಂತ ಗೊತ್ತಾದ ತಕ್ಷಣ ಪಕ್ಕದ ಮನೆಯವ್ರಿಗೆ ಇನ್ನೂ ಆಗತ್ತಿದಂತೆ ಇನ್ನೇನು ಮೌನ ಗೊತ್ತಾ ಮಾಡ್ತಾಯಿದ್ರಂತೆ ಏನೂ ಆಗತ್ತಂತೆ ಹಾಗೆ ಹೀಗೆ ಅಂತ ರೀ ಅದು ಏನಂದ್ರೆ ಅಂತ ಮಾತನಾಡೋ ಶುರು ಮಾಡಿದ್ರು ಇವ್ನ ಸಂಚಲನ ಶುರುವಾಯಿತು ಅಲ್ಲಿ ಅಲ್ಲೇ ಶುರುವಾಯಿತು ಮಾತು ಇಲ್ಲೇ ಶುರುವಾಯಿತು ಅವಾಗ ಏನು ಮಾಡ್ತಾನೆ ಎಕ್ಸ್ಪ್ರೆಷನ್ ಮಾಡೋಕ್ಕೆ ಸಾಧ್ಯವೇದ ಇಲ್ಲೇ ಯಾವಾಗ ಎಕ್ಸ್ಪ್ರೆಷನ್ ಶುರುವಾಯಿತೋ ಇನ್ನು ಅದನ್ನ ಹೇಗಾದರೂ ಇದು ಮಾಡಬೇಕಲ್ಲ ಅದು ಕಡ್ಡಿ ಇಟ್ಕೊಂಡ್ರು ಪಕ್ಕದಲ್ಲಿ ಕಡ್ಡಿ ಇಟ್ಕೊಂಡು ಹೀಗೀಗೆ ತೋರ್ಸೋದು ಬರಲು ಮೇಲುಗಡೆ ಗಾಡಿಯಲ್ಲಿ ಬರ್ತೋರ್ಸ್ತಾವ್ರಿ ಏನು ಅರ್ಥ ಆಯಿತು ಅವ್ರು ಇನ್ನೊಂದು ಪ್ರಶ್ನೆ ಅದಕ್ಕೆ ಇವನು ಮಾತು ನಿಲ್ಲಿಸಿ ಅಂತ ಒಂದು ಪ್ರಶ್ನೆ ಅವ್ರಿಗೆ ಇನ್ನೂ ಸಂಶಯ ಬಂತು ಇನ್ನೊಂದು ಏನು ಸಂಶಯ ಬಂತು ಅದ್ರಿಗೆ ಎಲ್ಲರೂ ಹೇಳಿದ ಅರ್ಥವೇ ಆಗಿಲ್ಲ ಅಲ್ಲ ಅಲ್ಲ ಅಲ್ಲ ನಾನು ಹೇಳಿದ ಹೀಗೆ ಅಂತ ಅಂತ ಇವನು ಕೋಲ್ನಲ್ಲಿ ಹೀಗೆ ಹೋಯ್ತಲ್ಲ ಅಲ್ಲ ಇಲ್ಲೇ ಹೋಯ್ತು ಮೌನ ಅದಕ್ಕೆ ಕಷ್ಟ ಮೌನ ಅಂತ ಹೆಸರು ಕಡ್ಡಿ ಮಾತ್ರ ಮೌನವಾಗಿರುತ್ತೆ ಇವನ ಇವನ ಆಗದೆ ಹರಟೆ ಶುರು ಮಾಡಿ ಆಯ್ತು ಮನಸ್ಸಲ್ಲಿ ಹರಟೆ ಶುರು ಮಾಡಿ ಆಯ್ತು ಆದರೆ ನೋಡಿ ಎಷ್ಟು ಸೂಕ್ಷ್ಮವಾಗಿ ನಾವು ಡಿಸ್ಕಸ್ ಮಾಡಬೇಕು ಯಾಕೆ ಅಂದರೆ ಆಧ್ಯಾತ್ಮ ಜೀವಿ ಹೊರಗಿನ ಜೀವಿ ಅಲ್ಲ ಯಾವುದೇ ಹೊರಗಿನ ಚಿಹ್ನೆಗಳೇ ಬೇಕಾಗಿಲ್ಲ ಅವನೊಬ್ಬ ತಿರುಪೆ ತಿಪ್ಪೆ ಸಾರಿಸ್ತಾ ಇರ್ಬೋದು ಅಲ್ಲಿ ಆದರೆ ಉನ್ನತ ಮಟ್ಟದ ಆಧ್ಯಾತ್ಮಿಕ ಜ್ಞಾನ ಅವನಿಗಿರ್ಬೋದು ಶ್ರೀರಾಮಕೃಷ್ಣ ಬಳಿಗೊಬ್ಬ ಬರಲಿಲ್ವಾ ನಾಯಿ ಜೊತೆಗೆ ಅವನ ಏಂಜಿಲನ್ನು ತಿಂತಾ ಇದ್ದ ಅವನು ಶ್ರೀರಾಮಕೃಷ್ಣ ಭಯ ಆಯ್ತು ಅವರ ಮೊದಲೇ ಮಗುವಿನ ಸ್ವಭಾವ ಅವರು ಅಡಿಯನಿಗೆ ಹೇಳಿದ್ರು ಹುಡುಗು ನನಗೂ ಈ ವ್ಯವಸ್ಥೆ ಅದ ಬಂದ್ಬಿಡುತ್ತ ಕಣೋ ಬಂದ್ಬಿಡುತ್ತೇನೋ ಅಂತ ಅವನು ಆರಾಮಾಗಿ ನಾಯಿಗಳ ಜೊತೆಯಲ್ಲಿ ಇದು ತಿಂತ ಇದ್ದಾನೆ ಎಂಜಿಲೆ ಅವನಿಗೆ ಎಂಜಿಲ್ ಅನ್ಸೂ ಇಲ್ಲ ನಾಯಿ ಜೊತೆ ಚಿಂತ ಇದೂ ಇಲ್ಲ ಶುನಿಚೈ ಭಾಕಿ ಸಟ್ಟ ಮರ್ಶಿನ ಪಂಡಿತ ಅವನು ಸುಮ್ಮನೆ ಊರು ಒಳದಿದ್ದು ಪಂಡಿತ ಅದ ನಿಜವಾದ ಪಂಡಿತ ಪಂಡ ಹಸ್ತಿ ಆಸ್ತಿ ಇದು ಪಂಡಿತ ಆದ್ದರಿಂದ ಯಾವಾಗ ಈ ಮನಸ್ಸು ಹರಟೆಯನ್ನು ನಿಲ್ಲಿಸುವುದಕ್ಕೆ ಟೈಮು ಸಿಗುತ್ತದೆಯೋ ನೈಂಟಿ ನೈನ್ ಪರ್ಸೆಂಟ್ ಟೈಮ್ ಸಿಗುತ್ತೆ ಮನ್ಸಿಗೆ ಆವಾಗ ಯಾವಾಗ ಸುಖ ಮತ್ತು ದುಃಖದ ಬಗ್ಗೆ ಆಗ ಸಮತ್ವವನ್ನು ಆತ ಮನ್ಸಿಗೆ ಹೊಂದಿದಾಗ ಅವಾಗೇನಾಗುತ್ತೆ ಮನ್ಸಿಗೆ ಕೇರ್ ಮಾಡಲ್ಲ ಡೋಂಟ್ ಕೇರ್ ಬರಲಿ ಡೋಂಟ್ ಕೇರ್ ಯಾವಾಗ ಡೋಂಟ್ ಕೇರ್ ಆಗುತ್ತೋ ಆವಾಗ ಇನ್ಯಾವ್ದು ಕೇರ್ ಮಾಡಬೇಕು ಮನ್ಸ್ ಅಲ್ಲಿಗೆ ಹೋಗುತ್ತೆ ಆ 99% ನೈನ್ ಪರ್ಸೆಂಟ್ ಫ್ರೀ ಇದ್ದರೆ ಆ ನೈಂಟಿ ನೈನ್ ಪರ್ಸೆಂಟ್ ಅದು ಕೊಡುತ್ತೆ ಆವಾಗ ಕ್ವಿಕ್ ಪ್ರೋಗ್ರೆಸ್ ನಿಮ್ಮ ಯಾವ ಪ್ರೋಗ್ರೆಷನ್ ನಡಿಬೇಕು ಅಧ್ಯಾತ್ಮ ಜೀವನದಲ್ಲಿ ಬೇಗ ಬೇಗ ಬೇಗ ಬೇಗ ಬೇಗ ಬೇಗ ಆಗುತ್ತೆ ಯಾಕೆ ಬೇಗ ಬೇಗ ಆಗ್ತಾ ಇಲ್ಲ ಅಂದರೆ ಒದ್ದಾಟ ಬೇರೆ ಕಡೆ ಒದ್ದಾಟ ಆಗ್ತಾ ಇದ್ದಾರೆ ಹಿಂಗೆ ಬಿಡಿಸ್ಕೊಳ್ಳೋದ್ರೊಳಗೆ ಒದ್ದಾಟ ಆಗ್ತಾ ಇದ್ದಾರೆ ಫೈಟಿಂಗು ಒಳಗಡೆ ಫೈಟಿಂಗ್ ನಡೀತಾ ಇರುತ್ತೆ ಅಲ್ಲಿಗೆ ಶಕ್ತಿ ಜಾಸ್ತಿ ವೇಸ್ಟ್ ಆದರೆ ಇಲ್ಲಿ ಶಕ್ತಿಯಲ್ಲಿ ಶಕ್ತಿ ಲಿಮಿಟೆಡ್ ಶಕ್ತಿ ಅಂತಕ್ಕಂಥದ್ದು ನಮ್ಗೆ ಸಿಕ್ಕಂಥ ಶಕ್ತಿ ಅದು ಲಿಮಿಟೆಡ್ ಆದ್ದರಿಂದ ಈ ಅಧ್ಯಾತ್ಮ ಜೀವನದಲ್ಲಿ ಸೈನ್ಸ್ ಸಿಸ್ಟಮೆಟಿಕ್ ವೇ ಯಾವ ರೀತಿಯಲ್ಲಿ ಮಾಡಬೇಕು ಅಂದರೆ ಹೇಗೆ ನಮ್ಮ ಇದ್ದಂತಹ ಸೀಮಿತ ಶಕ್ತಿಯನ್ನು ಉಳಿಸಿಕೊಂಡು ನಿಜವಾದಂತಹ ತಿರುಳಿನ ಬಗ್ಗೆ ಎಲ್ಲ ಶಕ್ತಿಯನ್ನು ಫೋಕಸ್ ಮಾಡುವಂತಹ ಕಲೆಯೇ ಅಧ್ಯಾಪ್ತಾರೆ ಅದಕ್ಕೋಸ್ಕರ ಇಷ್ಟೆಲ್ಲ ನಾವು ಇಲ್ಲಿ ಪುರಾಣ ಹೇಳ ಇನ್ನೇನಕೋ ಅಲ್ಲ ಅದೆಲ್ಲ ಗೊತ್ತಿದ್ರೆ ಇದೆಲ್ಲ ಏನು ಬೇಡ ಬೇಕಿ ಆಗಿದೆ ಆದ್ರಿಂದ ಅಂಥವರು ಮಾತ್ರ ಜ್ಞಾನಕ್ಕೆ ಸಮರ್ಥರೂ ಸಾಮರ್ಥ್ಯ ಅವರಿಗೆ ಬರುತ್ತೆ ಅಂತ ಭಗವಂತ ಇಲ್ಲಿ ಹೇಳ್ತಾನೆ ಓಂ ಊರ್ ಣಮದ ಪೂರ್ಣಮಿ ದಂಪೂರ್ಣ ಪೂರ್ಣಮು ದತೆ ಊರ್ಣಸತ್ಯಪೂರ್ಣಮ ದಾಯಪೂರ್ಣಮೇ ಟಿ ಸಿ ಹರಿ ಓ ಸತ್ತೀಕೃಷ್ಣಾರ್ಪಣಮಸ್ತೂ